ಶ್ರೀ ಗುರುಬ್ಜೋ ನಮಃ ಹರಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ಶ್ರೀ ಶಂಕರ ಭಗವತ್ಪಾದರ ಚರಣಾರಗಳಲ್ಲಿ ಶರಣಾಗುತ್ತಾ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಗಳ ಚರಣತರಗಳಲ್ಲಿ ಶರಣಾಗುತ್ತಾ ಸದ್ಗುರುಗಳು ಮಹಾಮಹೋಪಾಧ್ಯಾಯರು ವೇದ ವೇದಾಂತ ವಾರಿದ್ಯುಗಳು ವೇದ ಬ್ರಹ್ಮರು ಆದ ವಿದ್ವಾನ್ ಡಾಕ್ಟರ್ ಕೆ ಜಿ ಸುಬ್ರಹ್ಮಣ್ಯ ಶರ್ಮರ ಚರಣತರಣಾಗುತ್ತಾ ಈ ಶಂಕರಾಚಾರ್ಯರ ಮೋಹ ಮುದ್ಗರ ಏನಂತಕ್ಕಂತಹ ದ್ವಾದಶ ಮಂಜರಿ ಚತುರ್ದಶ ಮಂಜರಿಗಳ ಸಂಯುಕ್ತ ಕೃತಿ ಮೋಹ ಮುದ್ಗರ ಅದನ್ನು ಇದ್ದೇವೆ ಅದರಲ್ಲಿ ದ್ವಾದಶ ಮಂಜರಿಯನ್ನು ನಿನ್ನೆ ನೋಡಿದೆವು ಇವತ್ತು ಚತುರ್ದಶ ಮಂಜರಿ ಹಾಗೂ ಅದಕ್ಕೆ ಶ್ರೀ ಶ್ರೀ ಸರಸ್ವತಿ ಸ್ವಾಮೀಜಿಗಳು ಬರೆದಿರತಕ್ಕಂತಹ ವಿವರಣೆ ಅನುವಾದ ना, ना नोड़ताे चुर्दशंजरी दिनमी रजनी साय प्राता शिशिवसत पुनराया काल क्रीडति गुहरा तदपी न मुंत वायु ದಿನಮಿ ರಜನಿ ಸಾಯಂ ಪ್ರಾತಃ ದಿನಮಿ ದಿನಂದರೆ ಹಗಲು ರಜನಿ ಅಂದರೆ ರಾತ್ರಿ ಸಾಯಂ ಪ್ರಾತಃ ಸಾಯಂಕಾಲ ಮತ್ತು ಪ್ರಾತಃ ಕಾಲ ಸಂಜೆ ಹೊತ್ತು ಬೆಳಗಿನ ಹೊತ್ತು ಶಿಶಿರ ವಸಂತವು ಪುನರಾಯಾತಃ ಅದೇ ರೀತಿಯಲ್ಲಿ ಚಳಿಗಾಲ ಮತ್ತು ಬೇಸಿಗೆ ಕಾಲ ಇವೆಲ್ಲ ಪುನಃಪುನಃ ಬರ್ತಾಯಿವೆ ಹಗಲು ರಾತ್ರಿಗಳು ಸಂಜೆ ಬೆಳಗ್ಗೆ ಚಳಿಗಾಲ ಬೇಸಿಗೆ ಮತ್ತೆ ಮತ್ತೆ ತಿರುಗಿ ಬರ್ತಾಯಿವೆ ಕಾಲ ಕ್ರೀಡತಿ ಗಚ್ಚತಿ ಆಯುಹು ಹೀಗೆ ಕಾಲಚಕ್ರವು ಕಾಲವು ಕಾಲಚಕ್ರ ತಿರುಗುತ್ತಾ ಇದೆ ಕಾಲವು ಆಟವಾಡುತ್ತಿದೆ ಆಯುಸು ಹೋಗ್ತಾ ಇದೆ ಕಳೆದು ಹೋಗ್ತಾ ಇದೆ ದಿನ ದಿನವೂ ಕ್ಷಣ ಕ್ಷಣವು ಕಾಲವೂ ಕಳೆದು ಹೋಗ್ತಾ ಇದೆ ಆಯುಷ್ಯೂ ಕಳೆದು ಹೋಗ್ತಾ ಇದೆ ತದಪಿ ಇನ್ನೂ ಮುಂಚತಿ ಆಶಾವಾಯು ಆದರೂ ಕೂಡ ಆಶೆಯ ವಾಯು ಬಿಡುವುದೇ ಇಲ್ಲ ಅಂತೇಳಿ ಆಶೆ ಅನ್ನತಕ್ಕಂಥದ್ದು ಆಸೆ ಅಂದರೆ ಆಯುಷು ಕಳೆದು ಹೋಗ್ತಾಯಿದೆ ಕ್ಷ ಕ್ಷಣದಲ್ಲಿಯೂ ಆಯುಷ್ ಕಮ್ಮಿ ಆಗ್ತಾಯಿದೆ ನಮ್ಮ ಒಂದು ದಿನ ಕಳೆದಂತೆ ನಮ್ಮ ಆಯುಷ್ಯ ಒಂದು ದಿನ ಕಮ್ಮಿ ಆಯಿತು ಇವತ್ತಿನ ನಾಳೆಗೆ ಆಗುವಾಗ ಅದಕ್ಕೆ ಹೇಳಿದ್ದಾರೆ ಗೃಹೀತ ಯುವ ಕೇಶು ಮೃತ್ಯುನ ಧರ್ಮವಾಚರೇತ್ ಅಂಥೇಳಿ ಹ್ಞೂ ಅಂದರೆ ಯಮನು ಅಥವಾ ಮೃತ್ಯು ನಮ್ಮ ಕೂದಲನ್ನು ಹಿಡಿದು ಇಳಿತಾ ಇದ್ದಾನೆ ಎಲ್ಲಿಗೆ ಮರಣನ ಕಡೆಗೆ ನಮ್ಮ ಆಯುಷ್ಯದ ಮುಗಿಯುವ ಕಡೆಗೆ ಆಯುಷ್ಯ ಅಂಥೇಳಿ ತಿಳ್ಕೊಂಡು ನಾವು ಧರ್ಮವನ್ನು ಆಚರಣೆ ಮಾಡಬೇಕು ಅಂಥೇಳಿ ಹ್ಞೂ ಅದನ್ನು ಮುಂದೆ ಹಾಕಬಾರದು ಅಂತೇಳಿ ಧರ್ಮಾಚರಣೆಯನ್ನು ಗೃಹೀತ ಯುವ ಕೇಶು ಮೃತ್ಯುನ ಧರ್ಮಮಾಚರೇತ್ ಅಂತೇಳಿ ಆಯುರ್ನಶ್ಯತಿ ಪಶ್ಯತ ಪ್ರತಿ ಯಾತಿ ಕ್ಷಯ ಯೌವನ ಪ್ರತ್ಯರ್ನ ದಿವಸ ಕಾಳೋ ಜಗದ್ಭಕ್ಷಕಃ ಲಕ್ಷ್ಮೀಸ್ತೂತರಂಗಭಂಗಚಪ ವಿಧ್ಯುಚ್ಲ ಜೀವಿ ತಸ್ಮನ್ ಮಾಂ ಶರಾಗ ಶರಣದ ತ್ ರಕ್ಷ ರಕ್ಷ ಅಂಥೇಳಿ ಒಂದು ಸ್ತೋತ್ರದಲ್ಲಿ ವರ್ತದೆ ಆಯುರ್ ನಶ್ಯತಿ ಪಶ್ಯತಾಂ ಪ್ರತಿದಿನ ಆಯುಸ್ಸು ನಶ್ ನಾಶವಾಗ್ತಾಯಿದೆ ಪ್ರತಿದಿನ ನೋಡಿರಿ ಕಾಣಿರಿ ಇದನ್ನು ಯಾತಿ ಕ್ಷಯ ಯೌವ್ವನೂ ಯೌವ್ವನೂ ಕ್ಷಯಿಸ್ತಾ ಇದೆ ನಾಶವಾಗ್ತಾಯಿದೆ ಕಳೆದು ಹೋಗ್ತಾಯಿದೆ ಪ್ರತ್ಯಂತಿ ಗತಾ ಪುನಃ ನ ದಿವಸ ಕಳೆದು ದಿನಗಳು ಮತ್ತೆ ಬರುವುದಿಲ್ಲ ಪ್ರತ್ಯಯಂತಿ ಪುನಃ ಬರು ನ ಪ್ರತ್ಯಂತಿ ಕಾಲವು ಜಗದ್ಭಕ್ಷಕ ಈ ಕಾಲವು ಜಗತ್ತನ್ನೇ ಭಕ್ಷಿಸ್ತಾ ಇದೆ ಜಗತ್ತನ್ನೇ ಭಕ್ಷಿಸ್ತಕ್ಕಂಥದ್ದು ಭಕ್ಷಕ ಲಕ್ಷ್ಮೀ ತೋಯ ತರಂಗ ಭಂಗ ಚಪಲಾ ನೀರಿನ ತರಂಗದಂತೆ ಅತ್ಯಂತ ಚಂಚರವಾದದ್ದು ಲಕ್ಷ್ಮಿಯು ಸಂಪತ್ತು ಎಂತಕ್ಕಂಥದ್ದು ನೀರಿನ ಅಲೆಗಳಂತೆ ಅತ್ಯಂತ ಚಲನಶೀಲವಾದ ಚಂಚರವಾದ್ದು ಒಂದು ಕಡೆ ನಿಲ್ಲುವುದಿಲ್ಲ ಒಬ್ಬನಲ್ಲಿದ್ದರೆ ಇನ್ನೊಬ್ಬನಿಗೆ ಹೋಗ್ತದೆ ಕ್ಷಣ ಅಥವಾ ಒಂದು ಅವಧಿಯಲ್ಲಿ ಇದ್ದರೆ ಅದು ಶಾಶ್ವತ ಅಲ್ಲ ಲಕ್ಷ್ಮೀ ವಿದ್ಯುಚ್ಛಲಂ ಜೀವಿತಂ ಈ ಬದುಕೇ ವಿದ್ಯುತ್ತಿನಂತೆ ಮಿಂಚಿನಂತೆ ವಿದ್ಯುತ್ ಅಂದರೆ ಅಷ್ಟು ಚಂಚಲವಾದದ್ದು ಮಿಂಚು ಒಂದು ಕ್ಷಣಕ್ಕೆ ತೋರ್ತದೆ ಆಮೇಲೆ ಇರುವುದಿಲ್ಲ ಅದೇ ರೀತಿಯಲ್ಲಿ ಈ ಬದುಕು ಎನ್ನತಕ್ಕಂಥದ್ದು ಯಾವಾಗ ಇರ್ತದೆ ಯಾವಾಗ ಇರುವುದಿಲ್ಲ ಹೇಳಲಿಕ್ಕೆ ಆಗೋದಿಲ್ಲ ತಸ್ಮಾತ್ ಮಾಂ ಶರಣಾಗತಂ ಶರಣದ ತ್ವ ರಕ್ಷ ರಕ್ಷ ಅಧನ ಹಾಗಾಗಿ ಶರಣಾಗದನಾಗಿರ್ತಕ್ಕಂತಹ ನನ್ನನ್ನು ಅತ್ಯಂತ ಶ್ರೇಷ್ಠ ಶರಣನು ಆಗಿರ್ತಕ್ಕಂತಹ ನೀನು ಶರಣ ಅಂದರೆ ಆಶ್ರಯ ಸ್ಥಾನ ಎಲ್ಲರೂ ಶರಣ ಹೊಂದಲು ಇರತಕ್ಕಂಥ ಶ್ರೇಷ್ಠವಾದ ಸ್ಥಾನವಾಗಿರ್ತದೆ ನೀನು ಭಗವಂತ ನೀನು ತ್ವ ರಕ್ಷ ರಕ್ಷಾ ಅದನ್ನು ಈಗ ನನ್ನನ್ನು ರಕ್ಷಿಸುವ ಅಂಥೇಳಿ ಪ್ರಾರ್ಥನೆ ಅದು ಇದಕ್ಕೆ ಸಂಬಂಧಪಟ್ಟದಲ್ಲ ಅಂದರೆ ವಿಷಯ ಇದಕ್ಕೆ ಸಂಬಂಧಪಟ್ಟದೆ ಶಂಕರಾಚಾರ್ಯ ಬರೆದಿರುವಂಥದ್ದು ಈ ಶ್ಲೋಕ ದಿನವಂಪಿರಜನಿ ಸಾಯಂ ಪ್ರಾತಃ ಅದಕ್ಕೆ ಪೂರಕವಾಗಿ ಈಗ ಅದ ಅದನ್ನು ಉಲ್ಲೇಖಿಸಿದೆಷ್ಟೆ ಹೀಗೆ ಮುಂದೆ ಎರಡನೇದು ಅಗ್ರೇವನ್ ಹಿ ಪೃಷ್ಠೇ ಭಾನು ರಾತ್ರವು ಚಿಬುಕ ಸಮರ್ಪಿತ ಜಾನುಹು ಅಂದರೆ ಅಲ್ಲಿ ಭಾನು ಅಂತ ಇರುವಂಥದ್ದು ಮುಂದೆ ರಾತ್ರವು ರಕಾರ ಬಂದ ಕಾರಣ ವಿಸರ್ಗ ರಕಾರದ ರೇಫದ ಹಿಂದಿನ ವಿಸರ್ಗವು ದೀರ್ಘ ಅಲ್ಲಿ ವಿಸರ್ಗ ಲೋಪ ಆಗ್ತದೆ ಮತ್ತು ಹಿಂದಿನ ಅಕ್ಷರಕ್ಕೆ ದೀರ್ಘ ಬರ್ತದೆ ಅದು ಸಂಸ್ಕೃತ ಭಾಷೆಯ ವೈಶಿಷ್ಟ್ಯ ಉದಾಹರಣೆಗೆ ಅಂತಹ ರಾಷ್ಟ್ರೀಯ ಅದು ಅಂತರ್ರಾಷ್ಟ್ರೀಯ ಆದರೆ ಅದು ಸೇರಿಕೊಂಡಾಗ ಅಂತಾರಾಷ್ಟ್ರೀಯ ಅಂತ ಆಗೋದಿಲ್ಲ ಅಂತಾರಾಷ್ಟ್ರೀಯ ಅಂತ ಆಗ್ತದೆ ಸಾಮಾನ್ಯವಾಗಿ ನಾವು ಹಿಂದೆಲ್ಲ ತಪ್ಪುಗಳನ್ನು ಕಾಣ್ತಿದ್ದೆವು ಆದರೆ ಈಗ ಅದು ಸರಿಯಾಗಿದೆ ಎಲ್ಲ ಮಾಧ್ಯಮಗಳಲ್ಲಿ ಅಂತಾರಾಷ್ಟ್ರೀಯ ಪೇಪರ್ಗಳಲ್ಲಿ ಎಲ್ಲ ಅಂತಾರಾಷ್ಟ್ರೀಯ ಅಲ್ಲ ಅಂದರೆ ಮುಂದೆ ರಕಾರ ಬಂದಾಗ ವಿಸರ್ಗದ ಮುಂದೆ ರ ರೇಫ ರಕಾರ ಬಂದಾಗ ವಿಸರ್ಗ ಲೋಕವಾಗಿ ಹಿಂದಿನ ಅಕ್ಷರವು ದೀರ್ಘ ಆಗ್ತದೆ ಹಾಗೆ ಇಲ್ಲಿ ಅಗ್ರೇ ವಹ್ನಿಹಿ ಅಥವಾ ವಹ್ನಿಹಿ ಅದು ಹಕಾರ ಬಂದು ಒತ್ತಕ್ಷರ ಬಂದರೆ ಅಲ್ಲಿ ಹಕಾರವನ್ನು ಮತ್ತೆ ಹೇಳಬಹುದು ಅಂಥೇಳಿ ಕೌಂಡಿನ್ಯ ಸ್ಮೃತಿ ಹೇಳ್ತದೆ ಕೌಂಡಿನ್ಯ ಸ್ಮೃತಿಯ ಆಧಾರ ಇದೆ ಕೌಂಡಿನ್ಯ ಶಿಕ್ಷಾ ಕೌಂಡಿನ್ಯ ಸ್ಮೃತಿಯಲ್ಲ ಕೌಂಡಿನ್ಯ ಶಿಕ್ಷೆಯಲ್ಲಿ ಶಿಕ್ಷಾ ಅಂದರೆ ಶಿಕ್ಷಾ ವ್ಯಾಕರಣ ಜ್ಯೋತಿಷ ನಿರುಕ್ತ ಛಂದಸ್ಸು ಕಲ್ಪ ಅಂತೇಳಿ ಯಾರು ವೇದಾಂಗಗಳು ಅದರಲ್ಲಿ ಕೌಂಡಿನ್ಯ ಶಿಕ್ಷತಕ್ಕಂಥದ್ದು ಶಿಕ್ಷ ಇದರಲ್ಲಿ ವಿಭಾಗದಲ್ಲಿ ವೇದ ಆರ ಒಂದು ಅದರಲ್ಲಿ ಹೇಳ್ತದೆ ಹಕಾರ ನಣಮ ಪೂರ್ವಂತೂ ಪ್ರಸರಂತಿಹಾತ್ ಅಂಥೇಳಿ ಅಂದರೆ ಹಕಾರಾತ್ ಣ ಮ ಊರ್ಧ್ವಾ ಹಕಾರದ ನಂತರ ಅದಕ್ಕೆ ಒತ್ತಕ್ಷರವಾಗಿ ನ ಅಥವಾ ನ ಅಥವಾ ಮ ಇವುಗಳಿದ್ದಾಗ ಪೂರ್ವಂತೂ ಪ್ರಸರಂತಿಹಾತ್ ಹಾಕಿಂತ ಪೂರ್ವ ಮೊದಲೇ ಅವುಗಳು ಉಚ್ಚರಿಸಲ್ಪಡುತ್ತವೆ ಅಂತೇಳಿ ಕೌಂಡಿನ್ಯ ಶಿಕ್ಷೆ ಹೇಳ್ತದೆ ಹಾಗಾಗಿ ಇನ್ನೊಂದು ಈ ಸಂಪ್ರದಾಯವೂ ಇದೆ ಬೇರೆ ಇವುಗಳ ಪ್ರಕಾರ ಆದರೆ ನಾವು ಈಗ ಮಧ್ಯಾಹ್ನ ಅಥವಾ ಬ್ರಹ್ಮ ಅಂತೇಳಿ ಹೇಳಲಿಕ್ಕೆ ಆಧಾರ ಇದನ್ನು ನಾವು ಇಟ್ಟುಕೊಳ್ಬೋದು ಅಂತ ಕೌಂಡಿನ್ಯ ಶಿಕ್ಷೆ ಬೇರೆ ಆಧಾರಗಳಲ್ಲಿ ಬ್ರಾಹ್ಮ ಅಂತಲೇ ಹೇಳಬೇಕು ಅಥವಾ ವಹ್ನಿ ಅಂತಲೇ ಹೇಳಬೇಕು ಎನ್ನುವತಕ್ಕಂಥದ್ದು ಆಧಾರಗಳಿವೆ ಎರಡು ಅಭಿಪ್ರಾಯ ಎರಡು ಸಂಪ್ರದಾಯಗಳು ಇವೆ ಅಂತೇಳಿ ಸಂಸ್ಕೃತ ಬಲ್ಲವರು ಸಂಸ್ಕೃತ ಪಂಡಿತರು ಹೇಳ್ತಾರೆ ಹೀಗೆ ಈಗ ನಾವು ಅಗ್ರೇ ವಹ್ನಿಹಿ ಅಂತಲೂ ಹೇಳ್ಬೋದು ಆದರೆ ಕೌಂಡಿನ್ಯ ಶಿಕ್ಷೆಯ ಆಧಾರದಲ್ಲಿ ಅಗ್ರೇ ವನ್ ಅಂತಲೂ ಹೇಳ್ಬೋದು ಅಂದರೆ ಮೊದಲು ಒತ್ತಕ್ಷರವನ್ನು ಹೇಳಿ ಆಮೇಲೆ ಹಕಾರವನ್ನು ಹೇಳ್ಬೋದು ಹೀಗೆ ಅಗ್ರೇವನ್ ನಿಷ್ಠೇ ಭಾನು ಇಲ್ಲಿ ಭಾನು ರಾತ್ರವು ಅಂತೇಳಿ ಬಂದಾಗ ಭಾನೂರಾತ್ರವು ಅಂತೇಳಿ ಆಯಿತು ಅಂತ ರಕಾರದ ಹಿಂದಿನ ವಿಸರ್ಗ ದೀರ್ಘ ವಿಸರ್ಗ ಲೋಪ ಆ ಹಿಂದಿನ ಅಕ್ಷರಕ್ಕೆ ದೀರ್ಘ ಅಂತಾರಾಷ್ಟ್ರೀಯ ಅಂತೇಳಿ ಅದರ ಹಾಗೆ ಭಾನೂರಾತ್ರ ಅಗ್ರೇ ವಹ್ನಿ ಪೃಷ್ಟೇ ಭಾನು ರಾತ್ರವು ಚಿಬುಕ ಸಮರ್ಪಿತ ಜಾನುಹು ಕರತಲ ಭಿಕ್ಷ ಋತಲ ವಾಸಸ್ತಪಿ ನ ಮುಂಚತ್ಯಶಾಪಾಶ ಅಗ್ರೇವನ್ನಿ ಮುಂದೆ ಬೆಂಕಿಯನ್ನು ಹಾಕಿಕೊಂಡು ಪೃಷ್ಠೇ ಭಾನು ಮುಂದೆ ಬೆಂಕಿಯನ್ನು ಹಾಕಿಕೊಂಡು ಕಾಯಿಸಿಕೊಂಡು ಚಳಿಯನ್ನು ಕಳ್ಕೊಳ್ಬೇಕು ಹಾಗಲೆಲ್ಲ ಸೂರ್ಯನ ಬಿಸಿಲಿನಿಂದ ಬೆನ್ನು ಸುಟ್ಟುಕೊಂಡು ಕಾಯಬೇಕು ರಾತ್ರವು ಚಿಬುಕ ಸಮರ್ಪಿತ ಜಾನುಹು ಹಾಗಲೆಲ್ಲ ಸೂರ್ಯನ ಬಿಸಿಲಿನಿಂದ ಬೆನ್ನು ಸುಟ್ಟುಕೊಂಡು ಕಾಯಬೇಕು ರಾತ್ರಿಯಲ್ಲಿ ಮಣಕಾಲ ಮೇಲೆ ತಲೆ ತಲೆಯಿಟ್ಟುಕೊಂಡು ನಿದ್ರೆ ಹೋಗಬೇಕು ಕರತಲ ಭಿಕ್ಷ ತೀರಿದಣ್ಣುವ ಭಿಕ್ಷವನ್ನು ಕೈಯಲ್ಲಿಯೇ ತಿನ್ನಬೇಕು ತರುತಲ ವಾಸಃ ಬೇರೆ ತಟ್ಟೆ ಇದೆಲ್ಲ ಇಲ್ಲ ಮರದ ಬುಡದಲ್ಲಿಯೇ ವಾಸ ಮಾಡಬೇಕು ಕರತಲ ಭಿಕ್ಷ ತರುತರ ವಾಸ ಮರದ ಬಿಡದಲ್ಲಿ ವಾಸ ಮಾಡಬೇಕು ತದಪಿನ ಮುಂಚತ್ಯಾಶಾಪಾಶಃ ಹೀಗಿದ್ದರೂ ಕೂಡ ಈ ರೀತಿ ಇರುವಂತಹ ಯಾವ ಭಿಕ್ಷುಕರು ಅಥವಾ ಸನ್ಯಾಸಿಗಳು ಸಾಧುಗಳು ಯಾರು ಇದ್ದರೂ ಭಿಕ್ಷುಗಳು ಅಥವಾ ಭಿಕ್ಷುಕರು ಹೀಗಿದ್ದರೂ ಆಶೆಯ ಒಂದು ಕಟ್ಟು ಮಾತ್ರ ಸೆಟ್ಲವಾಗೋದಿಲ್ಲವಲ್ಲ ಇಂಥ ಆಶ್ಚರ್ಯ ಅಂತೇಳಿ ಶಂಕರಾಚಾರ್ಯ ಹೇಳ್ತಾ ಇದ್ದಾರೆ ಆಶಾಪಾಶ ಆಶಾ ಬಂಧನ ಸಡ ಸಡಿಲವಾಗ್ತಾ ಇಲ್ಲ ಬಿಡುಗಡೆ ಆಗ್ತಾ ಇಲ್ಲ ಆ ಭಾಷಾದಿಂದ ಅಂಥೇಳಿ ಯಾವ್ದುತ್ತೋಪಾರ್ಜನಸಕ್ತ ಪರಿವಾರೋ ರಕ್ತಃ ಪಶ್ಚಾಜೀವತಿ ಜರ್ಜರ ದೇಹೇ ವಾರ್ತಾ ಪೃಚ್ಛತಿ ಕೋಪಿ ನಗೇಹೇ ಯಾವತ್ ಎಲ್ಲಿಯವರೆಗೆ ವಿತ್ತೋಪಾರ್ಜನಸಕ್ತಃ ಹಣವನ್ನು ಸಂಪಾದನೆ ಮಾಡುವುದರಲ್ಲಿ ತೊಡಗಿದ್ದಾರೋ ಅದರಲ್ಲಿ ಆಸಕ್ತಿಯಲ್ಲಿದ್ದ ಹೊಂದಿದ್ದಾರೋ ತಾವತ್ ನಿಜ ಪರಿವಾರೋ ರಕ್ತಃ ಅಲ್ಲಿಯವರೆಗೆ ತನ್ನ ನಿಜ ಪರಿವಾರ ತನ್ನ ಜನರೆಲ್ಲರೂ ತನ್ನಲ್ಲಿ ಅನುರಾಗವುಳ್ಳವರಾಗಿರ್ತಾರೆ ತನ್ನಲ್ಲಿ ಪ್ರೀತಿಯುಳ್ಳವರಾಗಿರ್ತಾರೆ ಹಣ ಸಂಪಾದನೆ ಮಾಡ್ತಾ ಇರುವವರಿಗೆ ಪಶ್ಚಾಜೀವತಿ ಜರ್ಜರ ದೇಹಿ ಅಥವಾ ಪಶ್ಚಾಧಾವತಿ ಜರ್ಜರ ದೇಹಿ ಅಥವಾ ತದನುಚ ಜರ್ಜಾ ಜರ್ಜರ ದೇಹಿ ಅದರ ಬಳಿಕ ಮುಪ್ಪಿನಿಂದ ಜರ್ಜರಿಜವಾದ ಮೈಯಿಂದ ಜೀವಿಸುತ್ತಾ ಇರುವಾಗ ಮನೆಯಲ್ಲಿ ಯಾರೂ ಕೂಡ ತನ್ನ ಸುದ್ದಿಯನ್ನು ಕೇಳುವುದಿಲ್ಲ ವಾರ್ತಾಂ ಪೃಚ್ಛತಿ ಕೋಪಿ ನಗೆ ಹೇ ಮನೆಯಲ್ಲಿ ಹೇಗಿದೆಯಾ ಅಂತೇಳಿ ಕೂಡ ಕೇಳುವವರು ಇಲ್ಲ ಅಂಥೇಳಿ ಇದು ಲೋಕದ ವಿಚಿತ್ರ ಸ್ಥಿತಿ ಅಂತೇಳಿ ಲೋಕದಲ್ಲಿ ಪ್ರಚಲಿತ ಇರತಕ್ಕಂಥದ್ದಂತೂ ಶಂಕರಾಚಾರ್ಯ ಹೇಳ್ತಾರೆ ಎಲ್ಲಿವರೆಗೆ ಹಣ ಸಂಪಾದಿಸ್ತಾ ಒಬ್ಬ ವ್ಯಕ್ತಿ ಅಲ್ಲಿವರೆಗೆ ಅವನಲ್ಲಿ ಎಲ್ಲರೂ ಕೂಡ ಅನುರಾಗ್ರು ಆಗಿರ್ತಾರೆ ಆಮೇಲೆ ಮುಪ್ಪಿನಿಂದ ಜರಿತವಾದಾಗ ಯಾರು ಕೂಡ ಹೇಗಿದ್ದೀಯಪ್ಪ ಅಂತೇಳಿ ಕೂಡ ಒಂದು ಮಾತು ಕೇಳೋದಿಲ್ಲ ಜಟಿಲೋ ಮುಂಡೀಲುಂಚಿತ ಕೇಶ ಕಾಶಾಂಬರ ಬಹು ಕೃತವೇಷ ಪಶ್ಯನ್ನಪಿ ಚನ್ನ ಪಶ್ಯತಿ ಮೂಢೋ ಹೃದಯರ ನಿಮಿತ್ತೃತವೇಷ ಅಂದರೆ ಜಟಿಲೋ ಮುಂಡಿ ಲುಂಚಿತ ಕೇಶ ಜಟೆಯನ್ನು ಧರಿಸಿದವನು ಮುಂಡಿ ತಲೆಯನ್ನು ಬೋಳಿಸಿಕೊಂಡಿರುವವನು ಮುಂಡನ ಮಾಡಿದವನು ಲುಂಚಿತ ಕೇಶಃ ಜುಟ್ಟನ್ನು ಕೀಳಿಸಿಕೊಂಡವನು ಕಾಶಾಯಾಂಬರ ಬಹುಕೃತ ವೇಷ ಕಾವಿಯ ಅಲಂಕರಿಸಿಕೊಂಡವನು ಹೀಗೆ ನಾನಾ ಬಗೆಯ ವೇಷಗಳನ್ನು ಹಾಕಿಕೊಂಡಿರತಕ್ಕಂಥವ್ರು ಹೊಟ್ಟೆಪಾಡಿಗಾಗಿ ಪಶಿಯನ್ನ ನ ಪಶ್ಯತಿ ಮೂಢ ಅಂತಹ ಮೂಢ ಹೊಟ್ಟೆಪಾಡಿಗಾಗಿ ಬಗೆ ಬಗೆ ವೇಷಗಳನ್ನು ಹಾಕಿಕೊಂಡಿದ್ದಾನೆ ಇವನು ಉದರ ನಿಮಿತ್ತ ಬಹುಕೃತ ವೇಷ ಹೊಟ್ಟೆಪಾಡಿಗಾಗಿ ಈತನು ನಿಜವನ್ನು ಕಂಡರೂ ಕಾಣದವನು ನಿಜ ಏನು ಅಂತೇಳಿ ಕಂಡರೂ ಕೂಡ ಅದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಆತ್ಮ ಯಾವುದು ಅನಾತ್ಮ ಯಾವುದು ಸತ್ಯ ಯಾವುದು ಮಿಥ್ಯ ಯಾವುದು ಎಂಬುದನ್ನು ತಿಳಿಯುವುದಿಲ್ಲ ಅಂಥೇಳಿ ಬಹುಕೃತ ವೇಷವನ್ನು ಧರಿಸಿಕೊಂಡು ಉದರ ನಿಮಿತ್ತವಾಗಿ ವರ್ತಿಸ್ತಾ ಇರ್ತಾನೆ ವ್ಯವಹಾರ ಮಾಡ್ತಾ ಇರ್ತಾನೆ ಭಗವದ್ಗೀತಾ ಕಿಂಚಿದಧೀತ ಗಂಗಾ ಜಲಲವಕಣಿಕಾ ಪೀತ ಸಕೃದಿ ಯೇನ ಮುರಾರಿ ಸಮರ್ಚ ಕ್ರಿಯತೆ ತರ್ಚಾ ಯಾವನು ಭಗವದ್ಗೀತೆಯನ್ನು ಒಂದಿಷ್ಟು ಓದಿದ್ದಾನೋ ಭಗವದ್ಗೀತಾ ಕಿಂಚಿತ್ ಅಧೀತ ಗಂಗಾಜಲ ಲವ ಕಣಿಕಾ ಪೀತ ಗಂಗಾಜಲವನ್ನು ಗಂಗೆಯ ನೀರನ್ನು ಒಂದು ತೊಟ್ಟಾದರೂ ಕುಡಿದಿದ್ದಾನೋ ಸಕೃತ ಪಿ ಮುರಾರಿ ಸಮರ್ಚ ಒಂದು ಸಲವಾದರೂ ವಿಷ್ಣು ಪೂಜೆಯನ್ನು ಯಮನ ಮಾಡಿದ್ದಾನೋ ಕ್ರಿಯತೆ ಯಮೇನ ನ ಚರ್ಚಾ ಅಂಥವನ ಚರ್ಚೆಯನ್ನು ಯಮನೂ ಕೂಡ ಮಾಡಲಿಕ್ಕಿಲ್ಲ ಅಂತೇಳಿ ಹೇಳ್ತಾರೆ ಅಂದರೆ ಅಷ್ಟು ಪವಿತ್ರ ಅಂದರೆ ಅದರ ಅರ್ಥ ಯಾವುದಲ್ಲ ಗೀತೆ ಗಂಗೆ ಮತ್ತು ವಿಷ್ಣು ಪೂಜೆ ವಿಷ್ಣು ಭಗವಂತನ ಪೂಜೆ ಇವಿಷ್ಟು ಅಷ್ಟು ಶ್ರೇಷ್ಠವಾದವು ಯಾವನು ಕೂಡ ಅವರನ್ನು ವಿಚಾರಿಸುವುದಿಲ್ಲ ಹಾಗಾಗಿ ಅಂದರೆ ಅಮೃತೋತ್ವ ಹೊಂದಲಿಕ್ಕೆ ಇದನ್ನೆಲ್ಲ ಮಾಡಬೇಕು ಅಂತೇಳಿ ಅವರು ಹೇಳ್ತಕ್ಕಂಥದ್ದು ಅಂಗಂ ಗಲಿತ ಫಲಿತ ಮುಂಡಂ ದಶನ ವಿಹೀನಂ ಜಾತಂ ತುಂಡಂ ವೃದ್ಧೋ ಜಾತಿ ಗೃಹೀತ್ ದಂಡಂ ತದಪಿ ನ ಮುಂಚಿಂಡಂ ಶರೀರವು ಸಡಿಲವಾಗಿ ಪಲಿತಂ ಮುಂಡಂ ತಲೆಯು ದಶನ ದಶನವಿಹೀನಂ ಜಾತಂ ತುಂಡಂ ಬಾಯಲ್ಲಿ ಹಲ್ಲುಗಳು ಇಲ್ಲದಂತಾಗಿ ಮುದುಕನಾಗಿ ವೃದ್ಧೋ ಯಾತಿ ಗೃಹೀತ್ ದಂಡಂ ಕೋಲು ಹಿಡಿದುಕೊಂಡು ಹೋಗುತ್ತಿರುವ ನಡೀತಾ ಇದ್ದಾನೆ ತದಪಿ ನ ಮುಂಚತಿ ಆಶಾಪಿಂಡಂ ಆಸೆಯು ಆತನ ಶರೀರವನ್ನು ಬಿಟ್ಟು ಹೋಗುವುದಿಲ್ಲ ಪಿಂಡ ಅಂದರೆ ದೇಹ ಬಾಲಸ್ತಾವತ್ ಕ್ರೀಡಾಸಕ್ತ ತರುಣಸ್ತಾವತ್ ತರುಣೀಸಕ್ತಃ ವೃದ್ಧಸ್ತಾವಚ್ಚಿಂತಾಸಕ್ತಃ ಪರಮೇ ಬ್ರಹ್ಮಣಿ ಕೋಪಿ ನ ಸಕ್ತಃ ಕೋಪಿನ ಲಗ್ನಃ ಅಂತಲೂ ಹೇಳ್ತಾರೆ ವೃದ್ಧಸ್ತಾವತ್ ಚಿಂತಾಮಗ್ನಃ ಪರೇ ಬ್ರಹ್ಮಣಿ ಕೋಪಿನ ಹೇಳ್ತಾರೆ ಬಾಲಸ್ತಾವತ್ ಕ್ರೀಡಾಸಕ್ತಃ ತರುಣಸ್ತಾವತ್ ತರುಣಿ ರಕ್ತ ಹೇಳ್ತಾರೆ ಅಂದರೆ ಹುಡುಗನಾಗಿರುವವರಿಗೆ ಬಾಲಕರಿಗೆ ಎಲ್ಲ ಆಟದಲ್ಲಿ ಆಸಕ್ತಿ ಇರ್ತದೆ ತರುಣರಿಗೆ ಹರೆಯದಲ್ಲೇ ತರುಣಿಯಲ್ಲಿ ಆಸಕ್ತಿ ಇರ್ತದೆ ಅಥವಾ ಹೆಂಗಸಿನಲ್ಲಿ ಆಸಕ್ತಿ ಇರ್ತದೆ ಸ್ತ್ರೀಯಲ್ಲಿ ವೃದ್ಧಸ್ಥಾವ ಚಿಂತಾಸಕ್ತಃ ಚಿಂತಾಮಗ್ನಃ ವೃದ್ಧನಾಗಿರೋವರಿಗೇನು ಮುದುಕರಿಗೆ ಚಿಂತೆಯಲ್ಲಿ ಅವರು ತೊಡಗಿರ್ತಾರೆ ಚಿಂತಾಮಗ್ನ ಮಗ್ನನಾಗಿರ್ತಾರೆ ಚಿಂತೆಯಲ್ಲಿ ಪರೇಬ್ರಹ್ಮಣಿ ಅಥವಾ ಪರಮೇ ಬ್ರಹ್ಮಣಿ ನ ಆಸಕ್ತಃ ನ ಲಗ್ನ ಅಂದರೆ ಇದರಲ್ಲಿ ಯಾವೊಬ್ಬನೂ ಕೂಡ ಪರಬ್ರಹ್ಮದಲ್ಲಿ ಆಸಕ್ತನಾಗಿರುವಂತಿಲ್ಲ ಲೋಕದಲ್ಲಿ ಬಾಲ್ಯದಲ್ಲಿ ಆಟದಲ್ಲಿ ಆಸಕ್ತಿಯಾಯಿತು ಹರೆಯದಲ್ಲಿ ಸ್ತ್ರೀಯಲ್ಲಿ ಆಸಕ್ತಿಯಾಯಿತು ವೃದ್ಧಾಪ್ಯದಲ್ಲಿ ಚಿಂತಾಮಗ್ನತೆ ಹ್ಞೂ ಚಿಂತೆ ಲೌಕಿಕ ಯಾವುದೋ ಚಿಂತೆಯಲ್ಲಿ ಆದರೆ ಯಾರು ಯಾವ ವಯಸ್ಸಿನವರು ಕೂಡ ಪರಬ್ರಹ್ಮದಲ್ಲಿ ಆಸಕ್ತನಾಗಿರುವಂಥದ್ದು ಕಾಣುವುದಿಲ್ಲ ಲೋಕದಲ್ಲಿ ಸಾಮಾನ್ಯವಾಗಿ ಅಂತೇಳಿ ಹೇಳ್ತಾ ಇದ್ದಾರೆ ಶಂಕರಾಚಾರ್ಯರು ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರಿ ಶಯನಂ, ಇಹ ಸಂಸಾರೇ ಬಹು ದುಸ್ತಾ ದುಸ್ತಾರೆ ಕೃಪಯಾ ಪೇ ಪಾಹಿ ಮುರಾರಿ ಖಲು ದುಸ್ತಾರೆ ಅಂತಲೂ ಪಾಠಾಂತರ ಇದೆ ಅಂದರೆ ಇದು ಎಲ್ಲರೂ ಒತ್ತಿರುವಂಥದ್ದು ಪುನಃ ಪುನಃ ಹುಟ್ಟುವಂಥದ್ದು ಮತ್ತು ಮತ್ತೆ ಮತ್ತೆ ಮತ್ತೆ ಸಾಯುವಂಥದ್ದು ಪುನರಪಿ ಜನನಂ ಪುನರಬಿ ಮರಣಂ ಪುನರಪಿ ಜನನೀ ಜಠರಿ ಶಯನ ಮತ್ತೆ ಮತ್ತೆ ತಾಯಿಯ ಹುಟ್ಟೆಯಲ್ಲಿ ಮಲಗುವಂಥ ಬಿದ್ದುಕೊಳ್ಳುವಂಥದ್ದು ಇಹ ಸಂಸಾರೇ ಬಹು ದುಸ್ತಾರಿ ದಾಟು ಕೃಪ ಬಹು ದುಸ್ತರವಾದ ದಾಟುವುದಕ್ಕೆ ಬಲು ಕಷ್ಟವಾಗಿರ್ತಕ್ಕಂಥ ಈ ಅಪಾರವಾದ ಸಂಸಾರದಲ್ಲಿ ಸಂಸಾರ ಸಾಗರದಲ್ಲಿ ಹೇ ಮುಡಾರಿಯೇ ಭಗವಂತನೇ ಕಾಪಾಡು ಕಾಪಾಡು ಕೃಪಯ ಅಪಾರಿ ಕಾಪಾಡು ರಕ್ಷಿಸು ಪುನರಪಿ ರಜನೀ ಪುನರಪಿ ದಿವಸ ಪುನರಿ ಪಕ್ಷ ಪುನರಿ ಮಾಸ ಪುನರಪ್ಯಯನ ಪುನರಪಿ ವರ್ಷಂ ಪುನರಪಿ ವರುಷಂ ತದಪಿ ನ ಮುಂಚತ್ಯಶಾಮರುಷಂ ಹಾಗೂ ಹೇಳ್ತಾರೆ ಅಥವಾ ಪುನರಪ್ಯಯನ ಪುನರಪಿ ವರುಷಸ್ತದ ಪಿ ಹಗಲು ರಾತ್ರಿ ಪುನಃ ಪುನಃ ಬರ್ತಾ ಇದೆ ಪಕ್ಷ ಮಾಸ ಅಯನ ಮತ್ತು ವರ್ಷ ಹೀಗಿದ್ದರೂ ಕೂಡ ಮತ್ತೆ ಮತ್ತೆ ಬರ್ತಾ ಇದ್ದರೂ ಕೂಡ ಆಶೆಯ ಸುರಿಮಳೆಯು ವಯಸ್ಸಿಗತೇ ಕಹ ಕಾಮವಿಕಾರ ಶುಷ್ಕೆ ನೀರೇ ಕಹ ಕಾಸಾರ ನಷ್ಟೇ ದ್ರವ್ಯೇ ಕಃ ಪರಿವಾರೋ ಜ್ಞಾತೆ ತತ್ವೇಕಃ ಸಂಸಾರ ವಯಸ್ಸು ಹೋದ ಮೇಲೆ ಕಾಮವಿಕಾರ ಎಂಥದ್ದು ಹ್ಞೂ ಕೂಡ ಕೆಲವರಿಗೆ ಕಾಮವಿಕಾರ ಬಿಡುವುದಿಲ್ಲ ಹರೆಯ ಹೋದರೂ ಕೂಡ ವೃದ್ಧಾಪ್ಯ ಬಂದರೂ ಕೂಡ ಹ್ಞೂ ಈನೊಂದು ಕಾಲದಲ್ಲಿ ಎಂತೆಂಥ ದುರಂತಗಳು ನಡೀತಾ ಇವೆ ಎನ್ನುವುದನ್ನು ನಾವು ಪ್ರತ್ಯಕ್ಷ ಕಾಣ್ತಾ ಇದ್ದೇವೆ ನೀರು ಒಣಗಿದ ಮೇಲೆ ಕೆರೆ ಎಂಥದ್ದು ಶುಷ್ಕಿಯ ನೀರೇ ಕಹ ಕಾಸಹ ನೀರೇ ಇಲ್ಲದ ಮೇಲೆ ಕೆರೆ ಹಾಕಿ ನಷ್ಟೇ ದ್ರವ್ಯ ಕಹ್ ಪರಿವಾರ ಹಣವು ಮೇಲೆ ಪರಿವಾರ ಎಂಥದ್ದು ಪರಿವಾರ ಬೇಕೋ ಸಾಕಲಿಕ್ಕಾಗದ ಹಣ ಇಲ್ಲದಿದ್ರೆ ज्ञाते तत्व संसार अदे रीतली तत्व नरित मेले यथार्थवरी आत्मा अरत मेले संसार एलि नारी स्तन भरनाभिदेश दृष्ट आगामोहेश ಏತನ್ ಮಾಂಸವಸಾದಿವಿಕಾರಂ ಮನಸ್ಸಿ ವಿಚಿಂತಯ ವಾರಂ ವಾರಂ ಸ್ತ್ರೀಯಳ ತಪ್ಪನಾದ ಕುಚವನ್ನು ಹೊಕ್ಕಳಿನ ಪ್ರದೇಶವನ್ನು ಕಂಡು ಭ್ರಾಂತಿಯ ಆವೇಶವನ್ನು ಹೊಂದದಿರು ಇದು ಮಾಂಸ ಮಜ್ಜಾದಿಗಳ ಕಾರ್ಯ ಎಂಬುದನ್ನು ಮನಸ್ಸಿನಲ್ಲಿ ಮತ್ತೆ ಮತ್ತೆ ಚಿಂತಿಸುತ್ತಿರು ಇದು ಕೇವಲ ಮಾಂಸ ಮಜ್ಜಗಳಿಂದ ಆಗಿರತಕ್ಕಂತಹ ಒಂದು ಸೌಂದರ್ಯದ ಆಕಾರ ಅದರಲ್ಲಿ ಬೇರೆ ಏನೂ ಇಲ್ಲ ಮಾಂಸದ ಮುದ್ದೆಯಷ್ಟೇ ಅದು ಅಂಥೇಳಿ ತಿಳಿ ಮತ್ತು ಅದರ ಬಗ್ಗೆ ಮೋಹವನ್ನು ಹೊಂದಬೇಡ ಆದರೆ ಅದರ ನಿಜವನ್ನು ಅದರ ಮಿಥ್ಯವನ್ನು ಅದರ ಮಿಥ್ಯತ್ವವನ್ನು ಅರಿ ಸತ್ಯ ಏನು ಅಂತೇಳಿ ತಿಳ್ಕೋ ಅಂಥೇಳಿ ಇನ್ನು ಕೆಲವು ಪಾಠಾಂತರದಲ್ಲಿ ಈ ರೀತಿ ಕಂಡುಬರುತ್ತದೆ ಯಾವಜ್ಜನಂ ತಾವನ್ಮರಣಂ ತಾವಜ್ಜನ ನೀಜರೇ ಶಯನಂ ಇತಿ ಸಂಸಾರೇ ಸ್ಫುಟತರ ದೋಷ ಕಥಮಿಹ ಮಾನವ ತವ ಸಂತೋಷ ಇದು ಹೆಚ್ಚಾಗಿ ಪ್ರಚಲಿತದಲ್ಲಿ ಇಲ್ಲ ಆದರೆ ಒಂದು ಪಾಠಾಂತರ ಇದೇ ಇದು ಹೊಸದಾದ ಶ್ಲೋಕ ಇದು ಎಲ್ಲಿಯವರೆಗೆ ಹುಟ್ಟು ಇರುವುದು ಯಾವ ಜನನಂ ತಾವನ್ಮರಣಂ ಅಲ್ಲಿಯವರೆಗೂ ಸಾವು ಇದೆ ತಾವ ಜನನೀ ಜಠರೀ ಶಯನ ಅಲ್ಲಿಯವರೆಗೂ ತಾಯಿಯ ಹೊಟ್ಟಿಗೆ ಮಲಗಿಕೊಳ್ಳಬೇಕಾಗ್ತದೆ ಇತಿ ಸಂಸಾರಿ ಸ್ಫುಟತರ ದೋಷ ಸಂಸಾರದಲ್ಲಿ ಹೀಗೆ ದೋಷವು ಅತ್ಯಂತ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅಂದರೆ ಜನನ ಮತ್ತು ಮರಣ ಕಥಮಿಹ ಮಾನವ ತವ ಸಂತೋಷ ಮಾನವನೇ ಇಲ್ಲಿ ನಿನಗೆ ಹೇಗೆ ತೃಪ್ತಿಯಾಗಿದೆ ಹೇಗೆ ಸಂತೋಷ ಉಂಟಾಗಬಹುದು ಅಂತೇಳಿ ಒಂದು ಹೆಚ್ಚುವರಿ ಶ್ಲೋಕ ಹಾಗೆ ಮುಂದೆ कस्त्वं कस्वकुत आयाता का जननी को में पिभाय विश्व त्यक्तवा स्वन विचार कस्व निनिया क्यक्वा स्वन विचार ಸ್ವಪ್ನ ವಿಚಾರಕ್ಕೆ ಕನಸಿನ ವಿಚಾರಕ್ಕೆ ಸಮನಾಗಿರುವ ಈ ಪ್ರಪಂಚವನ್ನೆಲ್ಲ ಸರ್ವ್ ಅಸಾರಂ ಇತಿ ತೀ ಪರಿಭಾವಯ ಸಾರವಿಲ್ಲದ್ದೆಂದು ಕೈಬಿಟ್ಟು ನಾನು ಯಾರು ಎಲ್ಲಿಂದ ಬಂದಿರುವೆ ಕುತಃ ಆಯಾತ ಕಃ ಅಹಂ ಕಾಮೇ ಜನನಿ ನನ್ನ ತಾಯಿಯಾರು ಕೋಮೇ ತಾತಃ ತಂದೆಯಾರು ಇತಿ ಪರಿಭಾವಯ ಎಂಬುದನ್ನು ಚೆನ್ನಾಗಿ ಯೋಚಿಸು ಇದೆಲ್ಲವೂ ಸ್ವಪ್ನ ಸಮ ಎಚ್ಚರದಲ್ಲಿ ಇದು ಕಾಣಿಸ್ತದೆ ಕನಸಿನಲ್ಲಿ ಇದು ಎಲ್ಲ ಮಿಥ್ಯೆಯಾಗಿ ತೋರ್ಬೋದು ಎಚ್ಚರದ ಯಾವ ವಿಚಾರಗಳು ಕೂಡ ಕನಸಿನಲ್ಲಿರುವ ವಿಚಾರಗಳು ಎಚ್ಚರದಲ್ಲಿ ಮಿಥ್ಯವಾಗಿ ತೋರ್ತದೆ ಹಾಗಾಗಿ ಇವೆಲ್ಲವೂ ಮಿಥ್ಯ ಚೆನ್ನಾಗಿ ಯೋಚಿಸು ಘೇಯಂ ಗೀತಾನಾಮ ಸಹಸ್ರಂ ಧ್ಯೇಯ ಶ್ರೀಪತಿ ರೂಪಮಜಸ್ರಂ ನೇಯಂ ಸಜ್ಜನ ಸಂಗೇ ಇಲ್ಲಿ ಅನುಪ್ರಾಸ ಎರಡನೇ ಅಕ್ಷರ ಅಥವಾ ಮೊದಲನೇ ಅಂದರೆ ಇಲ್ಲಿ ಆದಿಪ್ರಾಸ ಇದೆ ಆದಿಪ್ರಾಸ ಅಂತ್ಯಪ್ರಾಸ ಎರಡೂ ಇದೆ ಅಂದರೆ ಗೇಯಂ ಗೀತಾನಾಮ ಸಹಸ್ರಂ ಗೀತೆಯನ್ನು ಸಹಸ್ರನಾಮವನ್ನು ಗಾನ ಮಾಡಬೇಕು ಪ್ರತಿದಿನವೂ ಕೂಡ ಭಗವೀತೆಯನ್ನು ಮತ್ತೆ ವಿಷ್ಣು ಸಹಸ್ರನಾಮವನ್ನು ಗೇಯಂ ಧ್ಯೇಯಂ ಶ್ರೀಪತಿ ರೂಪಂ ಅಜಸ್ರಂ ಲಕ್ಷ್ಮೀಪತಿಯಾದ ಶ್ರೀ ಮಹಾವಿಷ್ಣುವಿನ ರೂಪವನ್ನು ಯಾವಾಗಲೂ ಧ್ಯಾನ ಮಾಡಬೇಕು ಸದಾ ಅಜಸ್ರಂ ಎಳೆಬಿಡದೆ ನಿರಂತರವಾಗಿ ನೇಯಂ ಸಜ್ಜನ ಸಂಘಿಯೇ ಚಿತ್ತಂ ಸತ್ಪುರುಷರ ಸಹವಾಸದಲ್ಲಿಯೇ ಚಿತ್ತವನ್ನು ತಂದುಕೊಳ್ಳಬೇಕು ಯಾವಾಗಲೂ ಚಿತ್ತವನ್ನು ಅದರಲ್ಲಿ ತೊಡಗಿಸಿಕೊಳ್ಬೇಕು ನೇಯಂ ಅಂದರೆ ನಯತಿ ಇತಿ ಒಯ್ಯುತ್ತಾನೆ ಒಬೇಕು ಅಂತೇಳಿ ಸಜ್ಜನ ಸಂಘದಲ್ಲಿ ಮನಸ್ಸನ್ನು ಸಹ ಸಜ್ಜನರ ಸಹವಾಸದಲ್ಲಿ ದೇಯಂ ದೀನಜನ ದೀನಜನಾ ಚಿತ್ತ ಹಾಗೆ ಬಡಬಗ್ರಿಗೆ ಬಡವರಿಗೆ ಹಣವನ್ನು ಕೊಡಬೇಕು ಅಂತೇಳಿ ಇದು ಹೇಳ್ತದೆ ಈ ಶ್ಲೋಕ ಯಾವತ್ ಪವನೋ ಕುಶಲಂತಾವತ್ ದೇಹೆ ಕುಶಂ ಗತವತಿ ವಾಯೌ ದೇಹ ಪಾಯೇ ಭಾರ್ಯಾತಿ ತಸ್ ಕಾಯೇ ದೇಹದಲ್ಲಿ ಪ್ರಾಣವಿರುವವರೆಗೂ ಯಾವತ್ ಪ್ರಾಣು ನಿವಸತಿ ದೇಹೆ ಹಾಗೂ ಕೂಡ ಉಂಟು ಪಾಠಾಂತರ ಯಾವತ್ ಪವನು ನಿವಸತಿ ಗೇಹೆ ಎಲ್ಲಿಯವರೆಗೆ ಉಸಿರು ಇದೆಯೋ ಅಲ್ಲಿಯವರೆಗೆ ಶರೀರದಲ್ಲಿ ಇರುವವರೆಗೆ ಪ್ರಾಣ ಅಥವಾ ಪ್ರಾಣವಾಯು ಅಥವಾ ಉಸಿರು ಕುಶಲಂ ತಾವತ್ತು ಪೃಚ್ಛತಿ ಗೇಹೆ ಮನೆಯಲ್ಲಿ ಹೆಂಡತಿ ಕ್ಷೇಮವೇ ಅಂತ ಕೇಳ್ತಾ ಇರ್ತಾಳೆ ಉಸಿರಿರುವಾಗ ಯಾರಿಗೆ ಗಂಡನಿಗೆ ಗತವತಿ ವಾಯು ದೇಹಾಪಾಯ ದೇಹವನ್ನು ಬಿಟ್ಟು ಪ್ರಾಣವು ಹೋಗಲಾಗಿ ನೋಡಿ ಯಾವತ್ತು ಆಗ ಹಿಂದಿನ ಒಂದು ಶ್ಲೋಕದಲ್ಲಿ ಹೇಳಿದರು ಹಣ ಸಂಪಾದನೆ ಮಾಡುವವರೆಗೆ ಎಲ್ಲರೂ ವಿಚಾರಿಸ್ತಾ ಇರ್ತಾರೆ ಹಣ ಸಂಪಾದನೆ ಮಾಡದೆ ವೃದ್ಧಾಪ್ಯ ಬಂದಾಗ ಯಾರೂ ವಿಚಾರಿಸುವುದಿಲ್ಲ ಅಂತ ಈಗ ಕನಿಷ್ಠ ಪಕ್ಷ ಹೆಂಡತಿ ಕೂಡ ಹುಷಾರಿದ್ದೀರಾ ಚೆನ್ನಾಗಿದ್ದೀರಾ ಅಂಥೇಳಿ ಪ್ರಾಣ ಇರುವವರೆಗೂ ವಿಚಾರಿಸ್ತಾಳೆ ಹಣ ಸಂಪಾದನೆ ನೆಲೆಸಿದರೂ ಕೂಡ ಆದರೆ ಪ್ರಾಣ ಬಿಟ್ಟು ಹೋದರೆ ಗತವತಿ ವಾಯು ದೇಹಾಪಾಯೇ ಆಗ ಭಾರ್ಯಾಭಿಭ್ಯತಿ ತಸ್ಮಿನ್ಕಾಯಿ ಆ ಒಳೆ ಆ ಪತ್ನಿಯೇ ಆ ಶರೀರಕ್ಕೆ ಹೆದರು ಆ ಶರೀರದ ಕುರಿತಾಗಿ ಭಯ ಹೊಂದುತ್ತಾಳೆ ಮಾತಾಡಿಸೋದಿಲ್ಲ ಅವಳು ಅಂತೇಳಿ ಹ್ಞೂ ಉಸಿರು ನಿತ್ತಾಗ ಸುಖ ಕ್ರಿಯೆತೆ ರಾಮ ಭೋಗ ಪಶ್ಚಾಧಂತಶರೀರೇ ರೋಗ ಯದ್ಯ ಲೋಕೇ ಮರಣ ಶರಣ ತದಪಿ ನ ಮುಂಚತಿ ಪಾಪಚರಣಂ ಸುಖಕ್ಕಾಗಿ ಸ್ತ್ರೀ ಸಂಭೋಗವನ್ನು ಮಾಡ್ತಾರೆ ಸುಖತಃ ಕ್ರಿಯೆ ರಾಮ ಭೋಗ ರಾಮ ಸ್ತ್ರೀ ಅಂತೇಳಿ ಹೇಳ್ತಕ್ಕಂಥ ಅರ್ಥ ಇಲ್ಲಿ ಆದರೆ ಪಶ್ಚಾತ್ ಹಂತ ಅಯ್ಯೋ ಪಶ್ಚಾತ್ ಆ ಬಳಿಕ ಶರೀರೇ ರೋಗ ಶರೀರದಲ್ಲಿ ರೋಗ ಉಂಟಾಗುತ್ತದೆ ಅಲ್ಲ ಅಂದರೆ ಈಗ ಅತಿಯಾಗಿ ಯಾರು ಈಗ ಅತಿಕಾಮಿಗಳು ಇರ್ತಾರೆ ಸ್ತ್ರೀ ಸಂಭೋಗವನ್ನು ಎಲ್ಲೆಂದರಲ್ಲಿ ಮಾಡ್ತಕ್ಕಂಥವ್ರು ಯಾರೆಂದರಲ್ಲಿ ಅದರಿಂದ ಏನಾಗ್ತದೆ ಶರೀರದಲ್ಲಿ ರೋಗ ಉಂಟಾಗ್ತದೆ ನೋಡಿ ಆಗಲೇ ಹೇಳಿದ್ದಾರೆ ಶಂಕರಾಚಾರ್ಯರು ಈಗ ಏಡ್ಸ್ ಅಂತೇಳಿ ಹೇಳ್ತಾರೆ ಅಥವಾ ಬೇರೆ ಲೈಂಗಿಕ ರೋಗಗಳು ಅಂತೇಳಿ ಹೇಳ್ತಾರೆ ಇವೆಲ್ಲ ಇವುಗಳ ಬಗ್ಗೆ ಹೇಳ್ತಾ ಇದ್ದಾರೆ ಸೂಚ್ಯವಾಗಿ ಆಮೇಲೆ ಶರೀರದಲ್ಲಿ ರೋಗ ಉಂಟಾಗುತ್ತದೆ ಎಲ್ಲ ಸುಖಕ್ಕಾಗಿ ಸ್ತ್ರೀಸಂಭೋಗವನ್ನು ಮಾಡ್ತಾರೆ ಆದರೆ ಅದರಿಂದ ರೋಗ ಉಂಟಾಗ್ತದೆ ಅಲ್ಲ ಅಯ್ಯೋ ಶರೀರೆ ರೋಗ ಯದ್ಯಪಿ ಲೋಕೆ ಮರಣಂ ಶರಣಂ ಲೋಕದಲ್ಲಿ ಸಾವೇ ಶರಣೆಂದು ತೋರುವಾಗಲೂ ಸಾವು ಇದ್ದೇ ಇದೆ ಕೊನೆಗೆ ಅಂತೇಳಿ ಗೊತ್ತಿದ್ರೂ ಕೂಡ ತದಪಿ ಮುಂಚತಿ ಪಾಪಾಚರಣಂ ಪಾಪವನ್ನು ಮಾಡುವುದನ್ನು ಮಾತ್ರ ಬಿಡುವುದಿಲ್ಲವಲ್ಲ ಇದು ದುರ್ಯೋಧನ ಹೇಳಿದಾಗಿ ಜಾನಾಮಿ ಧರ್ಮಂ ನಚಮೆ ಪ್ರವೃತ್ತಿ ಜಾನಾಮ್ಯ ಧರ್ಮಂ ನಚಮೆ ನಿವೃತ್ತಿ ಧರ್ಮ ಏನು ಸರಿಯಾದ ಏನು ಪುಣ್ಯ ಏನು ನನಗೆ ಗೊತ್ತು ಆದರೆ ಅದನ್ನು ಮಾಡಲಿಕ್ಕೆ ನನಗೆ ಪ್ರವೃತ್ತಿ ಇಲ್ಲ ಮಾಡಬೇಕು ಅಂತ ಅನಿಸೋದಿಲ್ಲ ಜಾನಾಮ್ಯ ಅಧರ್ಮಂ ಅಧರ್ಮ ಯಾವುದು ತಪ್ಪು ಯಾವುದು ಪಾಪ ಯಾವುದು ಗೊತ್ತುಂಟು ನನಗೆ ನಚಮೇ ನಿವೃತ್ತಿ ಆದರೂ ಕೂಡ ಅದನ್ನೇ ಮಾಡಬೇಕು ಅಂತ ಆಗ್ತದೆ ಅದರಲ್ಲಿ ಅದರಿಂದ ನಿವೃತ್ತಿ ಹೊಂದಲಿಕ್ಕೆ ಮನಸ್ಸಾಗ್ತಾ ಇಲ್ಲ ಅಂಥೇಳಿ ಇನ್ನು ರಥ್ಯಾಕರ್ಪಟ ವಿರಚಿತ ಕಂಥ ಪುಣ್ಯ ಪುಣ್ಯ ವಿವರ್ಜಿತ ಪಂಥ ಯೋಗಿ ಯೋಗ ನಿಯೋಜಿತ ಚಿತ್ತೋ ರಮತೆ ಬಾಲೋನ್ಮತ್ತವ ದೇವ ಅದಕ್ಕೆ ಇನ್ನೊಂದು ರೀತಿಯಲ್ಲಿ ನಾಹಂ ನತ್ವಂ ತ್ವ ಲೋಕ ತದಪಿ ಕಿಮರ್ಥ ಕ್ರಿಯೆ ಶೋಕ ಅಂಥೇಳಿ ಕೂಡ ಇದೆ ಕೆಲವು ಕಡೆಗೆ ಯೋಗಿ ಯೋಗನಿಯೋಜಿತ ಚಿತ್ತೋ ರಮತೆ ಬಾಲೋನ್ಮತ್ತವ ದೇವ ಇದರ ಬದಲಾಗಿ ನಾಹಂ ನ ತ್ವ ಲೋಕ ತದಪಿ ಕಮರ್ಥಂ ಕ್ರಿಯೆ ಶೋಕಃ ಅಂಥೇಳಿ ಇನ್ನೊಂದು ಕೆಲವು ಕಡೆ ಅಷ್ಟಕುಲಾಚಲ ಸಪ್ತಸಮುದ್ರಾಹ ಬ್ರಹ್ಮಪುರಂದರ ದಿನಕರರುದ್ರಾಹ ಅಂತೇಳಿ ಕೂಡ ಪಾಠಾಂತರ ಇದೆ ಇದರಲ್ಲಿ ರಥ್ಯಕರ್ಪಟ ವಿರಚಿತ ಕಂಥ ಬೀದಿಯಲ್ಲಿ ಬಿದ್ದಿರುವಂತಹ ಬಟ್ಟೆಯ ತುಂಡಿನಿಂದ ಕೌದಿಯನ್ನು ಮಾಡಿಕೊಂಡು ಅಂದರೆ ಬಟ್ಟೆಯನ್ನು ಹೊಲ್ಕೊಂಡು ರಥ್ಯಾಕರ್ಪಟ ವಿರಚಿತ ಕಂಥ ಪುಣ್ಯ ಪುಣ್ಯ ವಿವರ್ಜಿತ ಪಂಥಃ ಪುಣ್ಯಪುಣ್ಯಗಳನ್ನು ಮೀರಿರುವಂತಹ ಹಾದಿಯಲ್ಲಿ ನಡೆಯುತ್ತಾ ಯೋಗಿ ಯೋಗ ನಿಯೋಜಿತ ಚಿತ್ತ ಯೋಗದಲ್ಲಿಯೇ ಚಿತ್ತವನ್ನು ಇಟ್ಟಿರತಕ್ಕಂತಹ ಯೋಗಿಯು ರಮತೆ ಬಾಲ ಉನ್ನತ್ತವ ದೇವ ಹುಡುಗನಂತೆಯೂ ಹುಚ್ಚನಂತೆಯೂ ಆಡ್ತಾ ಇರ್ತಾನೆ ಯೋಗಿ ಆದವನು ಲೌಕಿಕರಿಗೆ ಯಾಕೆ ವೀದಲ್ಲಿರುವ ಬಟ್ಟೆ ತುಂಬ ಸಾಕಾಗ್ತದೆ ಅವನಿಗೆ ಪುಣ್ಯ ಪು ಅಪುಣ್ಯ ಯಾವುದೂ ಕೂಡ ಅವನಿಗೆ ಇರುವುದಿಲ್ಲ ಎಲ್ಲ ಮೀರಿ ನಡೀತಾ ಇರ್ತಾನೆ ಯೋಗದಲ್ಲಿ ಚಿತ್ತವನ್ನು ಇಟ್ಟಿರ್ತಾನೆ ನೋಡುಗರಿಗೆ ಹುಡುಗನತ್ಯವು ಹುಚ್ಚನತ್ಯೂ ಕಾಣಿಸ್ತಾನೆ ಅಂತೇಳಿ ಹೇಳ್ತಾರೆ ಹಾಗಾದರೆ ಇನ್ನೊಂದು ಪಾಠಾಂತರದಲ್ಲಿ ನಾಹಂ ನ ತ್ವ ನಾ ಎಂ ಲೋಕಃ ನಾನೆಂಬುದಿಲ್ಲ ನೀನೆಂಬುದಿಲ್ಲ ಈ ಲೋಕವೆಂಬುದಿಲ್ಲ ತದಪಿ ಕೆಮ್ಮಂ ಕ್ರಿಯತೆಯೇ ಆದರೂ ಕೂಡ ಯಾಕೆ ನೀನು ಶ್ಲೋಕ್ ಶೋಕವನ್ನು ಮಾಡ್ತಾ ಇದ್ದ ದುಃಖವನ್ನು ಮಾಡ್ತಾ ಇದ್ದೀಯಾ ಅಂತೇಳಿ ಇನ್ನೊಂದು ಪಾಠಾಂತರದಲ್ಲಿ ಅಷ್ಟಕುಲಾಚಲ ಸಪ್ತಸಮುದ್ರಾಹ ಬ್ರಹ್ಮಪುರಂದ್ರ ದಿನಕರ ರುದ್ರಾಹ ಇವೆಲ್ಲವನ್ನು ಕೂಡ ಮೀರಿ ಯೋಗಿಯು ವರ್ತಿಸ್ತಾನೆ ಅಂಥೇಳಿ ಅಷ್ಟ ಕುಲಾಚಲಗಳು ಕುಲಪರ್ವತಗಳು ಅಂಥೇಳಿ ಹೇಳಿರ್ತಕ್ಕಂಥ ಶ್ರೇಷ್ಠವಾದ ಮಂದರ ಮೇರು ಮುಂತಾದವುಗಳು ಸಪ್ತ ಸಮುದ್ರ ಸಪ್ತ ಸಾಗರಗಳು ಯಾವುವೆ ಅವುಗಳು ಬ್ರಹ್ಮ ಪುರಂದರ ದಿನಕರ ರುದ್ರಾಹ ಇವರನ್ನೆಲ್ಲ ಮೀರಿದವನು ಯೋಗಿ ಅಂತೇಳಿ ಬ್ರಹ್ಮ ಚದರ್ಮುಖ ಬ್ರಹ್ಮ ಪುರಂದರ ಇಂದ್ರ ದಿನಕರ ಸೂರ್ಯ ರುದ್ರ ಈ ಸಾಕಾರವನ್ನೆಲ್ಲ ಮೀರಿದ ನಿರಾಕಾರ ಬ್ರಹ್ಮ ಉಪಾಸನೆ ಇದನ್ನೆಲ್ಲ ಮೀರಿದ್ದು ಅಂತೇಳಿ ಇಲ್ಲಿ ಹೇಳ್ತಕ್ಕಂಥದ್ದು ಅಂದರೆ ಅವೆಲ್ಲದರ ಒಳಗಿರುವಂತಹ ಪರತತ್ವವನ್ನು ಕಾಣ ಕಂಡವನೇ ಯೋಗಿ ಅಂಥೇಳಿ ಕುರುತೆ ಗಂಗಾ ಸಾಗರ ಗಮನ ವ್ರತಪರಿಪಾಲನ ಅಥವಾ ದಾನಮ ಜ್ಞಾನ ವಿಹೀನ ಸರ್ವಮತೇನ ಮುಕ್ತಿಂ ನ ಭಜತಿ ಜನ್ಮಶತೇನ ಮುಕ್ತೋ ನವತಿ ಜನ್ಮಶತೇನ ಅಂತಲೂ ಹೇಳ್ತಾರೆ ಅಂದರೆ ಕುರುತೆ ಗಂಗಾಸಾಗರ ಗಮನ ಗಂಗಾ ನದಿಗೆಂದು ಸಮುದ್ರ ಸ್ನಾನಕ್ಕಿಂದು ಯಾತ್ರೆ ಹೊರಡಲಿ ವ್ರತ ಪರಿಪಾಲನ ಅಥವಾ ದಾನಂ ವ್ರತಗಳನ್ನು ನಡಿಸಲಿ ದಾನವನ್ನು ಮಾಡಲಿ ಜ್ಞಾನ ವಿಹೀನ ಸರ್ವಂ ಅನೇನ ಈ ಕೂಡ ಆತ್ಮಜ್ಞಾನವಿಲ್ಲದಿದ್ದರೆ ಅಥವಾ ಸರ್ವ ಮತಗಳಿಂದಲೂ ಯಾವುದೇ ಮತದಲ್ಲಿ ಇರಲಿ ಧರ್ಮದಲ್ಲಿ ಇರಲಿ ನೂರು ಜನ್ಮಗಳಾದರೂ ಕೂಡ ಮುಕ್ತಿಂ ನ ಭಜತಿ ಅಥವಾ ಮುಕ್ತೋ ನಭವತಿ ಮುಕ್ತನಾಗುವುದಿಲ್ಲ ಜನ್ಮಶತೇನ ಇದು ಸರ್ವಮತೆಯನ್ನು ಎಲ್ಲರಿಗ ಅಭಿಪ್ರಾಯ ಇದು ಯಾಕೆ ಗಂಗಾ ನದಿ ಮಾಡಲಿ ಮತ್ತಷ್ಟು ಅಲ್ಲಿ ಹೋಗಿ ಗಂಗಾ ಸ್ನಾನ ಮಾಡೋದು ಪಾಪ ಮಾಡಿದ್ರು ಗಂಗಾ ಸ್ನಾನ ಮಾಡೋದು ಏನು ಪ್ರಯೋಜನ ಇಲ್ಲ ಅಂಥೇಳಿ ಸಮುದ್ರಯಾತ್ರೆ ಅಥವಾ ಸಮುದ್ರ ಸ್ನಾನ ತೀರ್ಥಯಾತ್ರೆ ಏನು ಮಾಡಿದರೂ ಕೂಡ ವ್ರತಗಳನ್ನು ನಡೆಸಿದರೂ ಕೂಡ ದಾನವನ್ನು ಮಾಡಿದರೂ ಆತ್ಮಜ್ಞಾನವಿಲ್ಲದವನಿಗೆ ಅಂದರೆ ಆತ್ಮವೆಂದರೇನು ಬ್ರಹ್ಮವೆಂದರೆ ಏನು ಬ್ರಹ್ಮಾತ್ಮಜ್ಞಾನ ಹ್ಞೂ ಎಲ್ಲರೊಳಗೆ ಇರತಕ್ಕಂಥದ್ದು ಯಾವುದು ಶಕ್ತಿ ಈ ಜಗತ್ತು ಅಂದರೆ ಯಾವುದು ಇದರ ಬಗ್ಗೆ ಯಥಾರ್ಥ ಜ್ಞಾನ ಉಂಟಾಗದಿದ್ದರೆ ಮಿಥ್ಯ ಸತ್ಯ ಆತ್ಮ ಅನಾತ್ಮ ನಿತ್ಯ ಅನಿತ್ಯಗಳ ವಿವೇಕ ಅವನಿಗೆ ಎಷ್ಟು ಜನ್ಮ ಎಷ್ಟು ದಾನ ಎಷ್ಟು ವ್ರತ ಮಾಡಿದರೂ ಮುಕ್ತಿ ಇಲ್ಲ ಎಷ್ಟು ಗಂಗಾ ಸ್ನಾನ ಮಾಡಿದರು ಎಷ್ಟು ತೀರ್ಥಯಾತ್ರೆ ಮಾಡಿದರು ಎಷ್ಟು ಸಮುದ್ರ ಸ್ನಾನ ಮಾಡಿದರೂ ಕೂಡ ಅಂಥೇಳಿ ಶಂಕರಾಚಾರ್ಯರು ಇಲ್ಲಿ ಜ್ಞಾನಾದ ಹಿ ಕೈವಲ್ಯಂ ಎಂಬುದನ್ನು ಮತ್ತೆ ಮತ್ತೆ ನಿ ಜ್ಞಾನೇ ಸದೃಶಂ ಪವಿತ್ರಮಿಹ ವಿಧ್ಯತೆ ಎನ್ನತಕ್ಕಂತಹ ಗೀತಾಚಾರ್ಯನ ವಾಣಿಯನ್ನೇ ಮತ್ತೆ ಮತ್ತೆ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಸತ್ಸಂಗತ್ವೇ ನಿಸ್ಸಂಗತ್ವ ನಿಸಂಗೇ ನಿರ್ಮೋಹತ್ವ ನಿರ್ಮೋಹತ್ೇ ನಿಶ್ಚಲತತ್ವ ಅಥವಾ ನಿಶ್ಚಲಿತಂ ಅದು ಆಗ್ತದೆ ನಿಶ್ಚಲಿತೆ ಜೀವನ್ ಮುಕ್ತಿ ಅಂದರೆ ಸತ್ಸಂಗದಿಂದ ನಿಸ್ಸಂಗತ್ವ ಉಂಟಾಗ್ತದೆ ಅಂತ ಸತ್ಪುರುಷರ ಸಂಘದಿಂದ ವಿಷಯದಲ್ಲಿ ಆಸಕ್ತಿ ಹೋಗ್ತದೆ ನಿಸ್ಸಂಗತ್ವೇ ನಿರ್ಮೋಹತ್ವಂ ವಿಷಯ ಆಸಕ್ತಿ ಇಲ್ಲದರೆ ಮೋಹವು ನಾಶವಾಗ್ತದೆ ನಿರ್ಮೋಹತ್ವೇ ನಿಶ್ಚಲಿತತ್ವ ಮೋಹವು ಹೋದರೆ ಮನಸ್ಸು ನಿಶ್ಚಲವಾಗ್ತದೆ ನಿಶ್ಚಲಿತತ್ವವು ಉಂಟಾಗ್ತದೆ ನಿಶ್ಚಲಿತತ್ವದಿಂದ ಜೀವನ್ಮುಕ್ತಿ ಉಂಟಾಗ್ತದೆ ನಿಶ್ಚಲ ಮನಸ್ಸಿನವನಾದರೆ ಅಂಥೇಳಿ ಯೋಗರಥೋ ವ ಭೋಗರಥೋ ವ ಸಂಗರಥೋ ಸಂಗವಿಹೀನ ಯಸ್ಯ ಬ್ರಹ್ಮಣಿ ರಮತೆ ಚಿತ್ತ ಯೋಗದಲ್ಲಿ ನಿರತನಾಗಿರಲಿ ಭೋಗದಲ್ಲಿ ನಿರತನಾಗಿರಲಿ ವಿಷಯಗಳ ಸಂಘವುಳ್ಳವನಾಗಿರಲಿ ಅಥವಾ ವಿಷಯಾಸಕ್ತಿ ಇಲ್ಲದವನಾಗಿರಲಿ ಯಸ್ಯ ಬ್ರಹ್ಮಣಿ ರಮತೆಯ ಚಿತ್ತಮ ಯಾವಾದರೂ ಮನಸ್ಸು ಬ್ರಹ್ಮದಲ್ಲಿಯೇ ಸದಾ ರಮಿಸ್ತಾ ಇರ್ತದೋ ನಂದತಿ ಅಂಥವನು ಆನಂದದಿಂದ ಇರ್ತಾನೆ ಸಂತೋಷದಿಂದ ಇರ್ತಾನೆ ಆನಂದದಿಂದ ಸುಖ ಸಂತೋಷದಿಂದ ಇರ್ತಾನೆ ಅಂತೇಳಿ ಹೇಳ್ತಾರೆ ಶಂಕರಾಚಾರ್ಯರು ಯಾವನ ಮನಸ್ಸು ಬ್ರಹ್ಮದಲ್ಲಿಯೇ ರಮಿಸ್ತಾ ಇರಬೇಕು ಅಂಥವನು ಏನೇ ಮಾಡಲಿ ಅವನು ಆನಂದದಿಂದ ಇರ್ತಾನೆ ಇಲ್ಲಿಗೆ ಮೋಹ ಮುದ್ಗರವು ಮುಗಿಯಿತು ದ್ವಾದಶ ಮಂಜರಿ ಹಾಗೆ ಚತುರ್ದಶ ಮಂಜರಿ ಅಥವಾ ಚರ್ಪಟ ಮಂಜರಿ ಮಂಜರಿ ಅಂತಲೂ ಹೇಳ್ತಾರೆ ಅವೆರಡು ಆಯಿತು ಇನ್ನು ನಿರ್ವಾಣ ದಶಕಂ ಅಂತಕ್ಕಂತಹ ಹತ್ತು ಶ್ಲೋಕಗಳ ಒಂದು ಕೃತಿ ಇದೆ ನ ಭೂರ್ನೋಂ ತೇಜೋ ನ ವಾಯುರ್ನಖಂ ನೇಂದ್ರಿ ವಷಾಂ ಸಮೂಹ ಅನೇಕಂತಿಕುಷುಪ್ಕ ಸಿಶಿವೋ ಯ ಶಿವಃ ಕೇವಲ ನಾನು ಭೂಮಿಯಲ್ಲ ಪೃಥ್ವಿಯಲ್ಲ ನೋಯ್ ಅಪ್ ಅಲ್ಲ ಅಂದರೆ ನೀರಲ್ಲ ನ ತೇಜಾ ತೇಜಸ್ಸ ನಾನಲ್ಲ ಪೃಥ್ವಿ ಅಪ್ ತೇಜ ವಾಯು ಆಕಾಶ ಅಂತ ಪಂಚಭೂತಗಳು ಇದು ಯಾವುದು ನಾನಲ್ಲ ಭೂಮಿ ನೀರು ಅಗ್ನಿ ವಾಯು ಆಕಾಶ ಇವು ಯಾವುದೂ ಅಲ್ಲ ನ ಖಂ ನೇಂದ್ರಿಯಂ ನ ಇಂದ್ರಿಯಂ ಖಂ ಆಕಾಶ ಅಲ್ಲ ನ ಇಂದ್ರಿಯಂ ಇಂದ್ರಿಯವೂ ನಾನಲ್ಲ ವಾ ನಾಂ ಸಮೂಹ ಅಥವಾ ಅವುಗಳ ನಾನಲ್ಲ ಅನೈಕಾಂತಿಕತ್ವಾ ಸುಷುಪ್ತಿಯೇಕ ಸಿದ್ಧ ಏಕೆಂದರೆ ಅವು ಅನೈಕಾಂತಿಕವಾಗಿವೆ ಅಂದರೆ ವ್ಯಭಿಚರಿತ ಸ್ವರೂಪವುಳ್ಳವುಗಳಾಗಿವೆ ಒಂದೇ ಕಡೆ ಇರುವುದಿಲ್ಲ ಒಂದೊಂದೊಂದೊಂದು ಕಡೆ ಹೋಗ್ತದೆ ಆದ್ದರಿಂದ ಸುಷುಪ್ತಿಯಲ್ಲಿ ತಾನೊಬ್ಬನೇ ಉಳಿದು ಸಿದ್ಧನಾಗಿರುವ ಕೇವಲ ಶಿವನೇ ನಾನು ಅಂಥೇಳಿ ನವರ್ಣ ನವರ್ಣಾಶ್ರಮಾಚಾರ ಧರ್ಮ ಸುಷುಪ್ತಿ ಅಂದರೆ ಗಾಢನಿದ್ದೆ ಗಾಢನಿದ್ದೆಯಲ್ಲಿ ನಾನು ಮಾತ್ರ ಉಳಿದುಕೊಳ್ಳುವುದರಲ್ಲಿ ಸೇರೆಯಾವ ಇಂದ್ರಿಯಗಳು ಇಲ್ಲೇ ಪೃಥ್ವಿ ಅಜವವಾಯು ಆಕಾಶ ಯಾವುದೂ ಇರುವುದಿಲ್ಲ ಹಾಗಾಗಿ ಆ ಕೊಳನೆಗೆ ಉಳಿಯೋ ಯಾರೋ ಅವನೇ ನಾನು ಅವನೇ ಶಿವ ಶಿವನೇ ನಾನು ಅಂತೇಳಿ ನ ವರ್ಣಾನ ವರ್ಣಾಶ್ರಮಾಚಾರ ಧರ್ಮ ನ ಮೇ ಧಾರಣ ಧ್ಯಾನ ಯೋಗಾಧೋಪಿ ಅನಾತ್ಮಾಶ್ರಯಾಹಂ ತದೇಕೋ ವಶಿಷ್ಠ ಶಿವ ಕೇವಲೋಹಂ ನನಗೆ ವರ್ಣಗಳಿಲ್ಲ ವರ್ಣಾಶ್ರಮಾಚಾರ ಧರ್ಮಗಳು ಇಲ್ಲ ಧಾರಣೆ ಧ್ಯಾನ ಯೋಗ ಮುಂತಾದವೂ ಇಲ್ಲ ಏಕೆಂದರೆ ಅನಾತ್ಮವನ್ನು ಆಶ್ರಯಿಸಿಕೊಂಡಿರುವ ನಾನು ನನ್ನದೆಂಬ ಅಧ್ಯಾಸವು ನಾಶವಾಗಿಬಿಟ್ಟಿರ್ತದೆ ಆದ್ದರಿಂದ ತಾನೊಬ್ಬನೇ ಉಳಿದುಕೊಂಡಿರುವ ಕೇವಲ ಶಿವನೇ ನಾನು ನ ಮಾತಾನ ನ ಮಾತಾಪಿತಾನ ದೇವಾನ ಲೋಕಾನ ವೇದಾನ ಯಜ್ಞಾನ ತೀರ್ಥಂ ಬ್ರವಂತಿ ಸುಷುಪ್ತವು ನಿರಸ್ತಾತಿ ಅತಿ ಶೂನ್ಯಾತ್ಮಕತ್ವಾ ತದೇಕೋ ವಶಿಷ್ಠ ಶಿವ ಕೇವಲೋಹಂ ನನಗೆ ತಾಯಿಯಿಲ್ಲ ತಂದೆಯಿಲ್ಲ ದೇವತೆಗಳಿಲ್ಲ ಲೋಕಗಳಿಲ್ಲ ವೇದಗಳಿಲ್ಲ ಯಜ್ಞಗಳಿಲ್ಲ ತೀರ್ಥವೂ ಇಲ್ಲವೆನ್ನುತ್ತಾರೆ ಸುಷುಪ್ತಿಯಲ್ಲಿ ಗಾಢ ನಿದ್ದೆಯಲ್ಲಿ ಅತಿ ಶೂನ್ಯಾತ್ಮಕತ್ವನ ನಿರಾಸ ಮಾಡಿರುವುದರಿಂದ ತಾನೊಬ್ಬನೇ ಉಳಿದುಕೊಂಡಿರುವ ಕೇವಲ ಶಿವನೇ ನಾನು ನ ಸಾಂಖ್ಯಂ ಶಿವ ಅಂದರೆ ಮಂಗಲಸ್ವರು ಅಂತೇಳಿ ಆತ್ಮ ಅಂತೇಳಿ ಹೇಳ್ತಕ್ಕಂಥದ್ದು ಆತ್ಮಸ್ವರೂಪೀ ನಂಖ್ಯಂ ನೈವರಾತ್ನ ಜೈನಸ ಮೀಮಾಂಸದೇಮತ ಮೀಮಾಂಸಾ ಮತವಾ ವಿಶಿಷ್ಟಾಭೂತಿಯ ವಿಶುಧಾತ್ಮಕೋ ವಶಿಷ್ಟ ಶಿವಕೇವಂ ಆ ಆತ್ಮತತ್ವೋ ಸಾಂಖ್ಯವಲ್ಲ ಶೈವವಲ್ಲ ಪಾಂಚರಾತ್ರವಲ್ಲ ಜೈನವಲ್ಲ ಮೀಮಾಂಸಗಾದಿ ಸಮ್ಮತವಾದದ್ದು ಅಲ್ಲ ಏಕೆಂದರೆ ಅದು ವಿಶಿಷ್ಟವಾದ ಅನುಭೂತಿಯಿಂದ ವಿಶುದ್ಧ ಸ್ವರೂಪವಾಗಿರುತ್ತದೆ ಆದ್ದರಿಂದ ತಾನೊಬ್ಬನೇ ಉಳಿದಿರುವ ಕೇವಲ ಶಿವನೇ ನಾನು ನ ಚೋರ್ಧ್ವಂ ನ ಚಾಧೋ ನ ಚಾಂತರ್ನ ಬಾಹ್ಯಂ ನ ಮಧ್ಯಂ ನ ತಿಂಗ್ನ ಪೂರ್ವಾಪರಾಧಿ ವ್ಯಾಪಕತ್ವಾಖಂಡೈಕರುಶಿಷ್ಟ ಶಿವಃ ಕೇವಲೋಹಂ ಮೇಲುಗಡೆಯೂ ಇಲ್ಲ ನ ಚ ಊರ್ಧ್ವಂ ನ ಚ ಅಧಹ ಅಂತರ್ ನ ಬಾಹ್ಯಂ ಒಳಗುವಿಲ್ಲ ಇಲ್ಲ ನ ಮಧ್ಯಂ ನ ತಿರ್ಯಕ್ ನ ಪೂರ್ವಾಪರ ದಿಕ್ ಅಂದರೆ ಅಡ್ಡಲಾಗಿಯೂ ಇಲ್ಲ ಮಧ್ಯದಲ್ಲಿ ನಡುವೆಯೂ ಇಲ್ಲ ಪಶ್ಚಿಮ ಪೂರ್ವ ದಿಕ್ಕುಗಳಲ್ಲಿಯೂ ಇಲ್ಲ ಆಕಾಶವನ್ನು ಕೂಡ ವ್ಯಾಪಿಸಿಕೊಂಡು ಇರು ಇರುವುದರಿಂದ ವ್ಯದ್ವ್ಯಾಪಕತ್ವಾ ಎಲ್ಲವನ್ನು ವ್ಯಾಪಿಸಿರುವುದರಿಂದ ಅಖಂಡೈಕರೂಪ ಅಖಂಡವಾದ ಏಕರೂಪನಾಗಿರುವವನು ನಾನು ತದೇಕೋ ಅವಶಿಷ್ಟ ಆದ್ರಿಂದ ತಾನೊಬ್ಬನೇ ಉಳಿದುಕೊಂಡಿರ್ತಕ್ಕಂಥ ಕೇವಲ ಶಿವನು ನಾನು ಕೇವಲೋಹಂ ಕೇವಲ ನ ಕೃಷ್ಣಂ ನ ನ ಹ್ರಸ್ವಂ ನ ದೀರ್ಘಂ ಅರೂಪಂ ತಥಾ ಜ್ಯೋತಿರಾಕಾರಕತ್ವಾಕೋ ವಶಿಷ್ಟ ಶಿವ ಕೇವಲೋಹಂ ಯಾತ್ಮ ಆತ್ಮತತ್ವ ಎನ್ನತಕ್ಕಂಥ ಬಿಳಿಯದಲ್ಲ ಕಪ್ಪಲ್ಲ ಕೆಂಪಲ್ಲ ಹಳದಿಯಲ್ಲವ ಅವರನ್ನ ಅಂತೇಳಿ ಹೇಳಿದರೆ ಮುಗಿಯಿತು ಸಣ್ಣದಲ್ಲ ದೊಡ್ಡದಲ್ಲ ಗಿಡ್ಡವಲ್ಲ ಉದ್ದವೂ ಅಲ್ಲ ಯಾವ ರೂಪವೂ ಇಲ್ಲದ್ದು ಏಕೆಂದರೆ ಚೈತನ್ಯ ಜ್ಯೋತಿಯ ಸ್ವರೂಪವಾಗಿರ್ತದೆ ಶಕ್ತಿ ಜ್ಯೋತಿಯ ಸ್ವರೂಪ ಅದು ಆದ್ದರಿಂದ ತಾನೊಬ್ಬನೇ ಉಳಿದಿರುವ ಕೇವಲ ಶಿವನು ನಾನು ಬೆಳಕಿನ ಸ್ವರೂಪ ನ ಶಾಸ್ತ್ರ ಶಾಸ್ತ್ರ ಶಿಷ್ಯೋ ನ ಶಿಕ್ಷ ನ ಚ ತ್ವ ಚಾಹಂ ಪ್ರಪಂಚ ಸ್ವರೂಪೋ ವಿಕಲ್ಪ ಸಹಿಷ್ಣು ತದೇಕೋ ವಶಿಷ್ಟ ಶಿವಕೇವಂ ನಾನು ಗುರು ಅಲ್ಲ ನಾಸ್ತ ಅಂತೇಳಿ ಶಾಸ್ತ್ರ ಅಂದರೆ ಶಾಸನ ಮಾಡುವವ ಅಂದರೆ ಗುರು ನ ಶಾಸ್ತ್ರ ಶಾಸ್ತ್ರವೂ ನಲ್ಲ ಶಾಸ್ತ್ರ ಹೇಳುವವು ಗುರು ಬೋಧಿಸುವ ಹಾಗೆ ಅವನನ್ನು ಶಾಸ್ತಾ ಅಂತ ಹೇಳ್ತಾರೆ ಶಾಸನ ಮಾಡುವಂತ ಶಿಷ್ಯನನ್ನು ತನ್ನ ಅಂಕಿಯಲ್ಲಿ ಇಟ್ಟುಕೊಳ್ಳುವ ಶಾಸ್ತ ನಾ ಶಾಸ್ತ ಹಾಗೆ ನೋಡಿ ಶಾಸ್ತಾ ಶಾಸ್ತಾವು ಅಂತೇಳಿ ಎಲ್ಲ ಹೇಳ್ತಾರೆ ಶಾಸ್ತಾರ ಅಂತ ಹೇಳ್ತಾರೆ ಶಾಸ್ತಾ ಶಾಸ್ತಾರೌ ಶಾಸ್ತಾರಹ ಅಂತೇಳಿ ಬರ್ತಾನೆ ಬಹುವಚನ ರೂಪ ಅದು ದೇವಸ್ಥಾನದಲ್ಲಿ ಇರ್ತದೆ ಅಯ್ಯಪ್ಪನಿಗೆ ಶಾಸ್ತಾರ ಅಂತ ಶಾಸ್ತ ಅಂದರೆ ಅಲ್ಲಿ ಅವನು ಗುರುಸ್ವರೂಪಿ ಅಂತೇಳಿ ಹೇಳ್ತಕ್ಕಂಥದ್ದು ಶಾಸನ ಮಾಡ್ಬೋ ಅಂಥೇಳಿ ಲೋಕ ಶಾಸನ ಅಂಥೇಳಿ ಶಾಸಕ ಲೋಕವನ್ನ ಆಳ್ತಕ್ಕಂಥವ ಹಾಗೆ ಶಾಸ್ತ್ರ ಗುರುವಲ್ಲ ನಾನು ಶಾಸ್ತ್ರವೂ ಅಲ್ಲ ನ ಶಿಷ್ಯ ನ ಶಿಕ್ಷಾ ನಾನು ಶಿಷ್ಯನೂ ಅಲ್ಲ ಶಿಕ್ಷಣವೂ ಅಲ್ಲ ನ ಚತ್ವ ನ ಅಲ್ಲ ನಾನು ಅಲ್ಲ ನ ಚಂ ಈ ಪ್ರಪಂಚವೂ ಅಲ್ಲ ನಾನು ವಿಕಲ್ಪ ಅಸಹಿಷ್ಣು ಯಾವ ವಿಕಲ್ಪವೂ ಸಹಿಸದಂತಹ ಸ್ವರೂಪ ಚೈತನ್ಯವೇ ನಾನು ತದೇಕೋ ಅವಶಿಷ್ಟ ಶಿವ ಕೇವಲ ಆದ್ದರಿಂದ ತಾನೊಬ್ಬನೇ ಉಳಿದುಕೊಂಡಿರುವ ಕೇವಲ ಶಿವನು ನಾನು ಯಾವ ವಿಕಲ್ಪವನ್ನು ಅಂದರೆ ಇವೆಲ್ಲ ವಿಕಲ್ಪಗಳು ಒಂದೊಂದು ನಾನು ಅದು ನಾನು ಅಂಥದ್ದು ನಾನು ಇಂಥದ್ದು ಅದು ಯಾವುದು ಅಲ್ಲ ಅದನ್ಯಾವುದನ್ನೂ ಒಪ್ಪದಂತಹ ಸ್ವರೂಪ ಚೈತನ್ಯ ಮೂಲ ಸ್ವರೂಪ ಅದೇ ನಾನು ನ ಮೇ ಸ್ವಪ್ನಕೋ ವುಷುಪ್ತಿರ್ನ ವಿಶ್ವೋ ನ ವೈಜಸಃ ಪ್ರಾಜ್ಞಕೋ ವವಿಧ್ಯಾತ್ಮಕತ್ವ ತ್ರಯಾಣದೇ ಕೋ ವಶಿಷ್ಠ ಶಿವಃ ಕೇವಲೋಹಂ ನನಗೆ ಎಚ್ಚರವಿಲ್ಲ ನ ಜಾಗ್ರತ ಜಾಗ್ರತ ವಸ್ತು ನಾನಲ್ಲ ಮೇ ಸ್ವಪ್ನಕೋ ವನಸಿಲ್ಲ ವುಷುಪ್ತಿ ತನಿ ನಿದ್ರೆಯೂ ಇಲ್ಲ ಗಾಢನಿದ್ದೆ ನ ವಿಶ್ವೋ ನ ವೈಜಸಃ ಪ್ರಾಜ್ಞಕೋ ವ ನಾನು ವಿಶ್ವನಲ್ಲ ಎಚ್ಚರದ ಅವಸ್ಥೆಯಲ್ಲಿ ತೈಯಸನಲ್ಲ ಕನಸಿನ ಅವಸ್ಥೆಯಲ್ಲಿ ಪ್ರಾಜ್ಞನಲ್ಲ ಗಾಢನಿದ್ಯೆಯಲ್ಲಿ ಈ ಮೂರು ಅವಸ್ಥೆಗಳು ಜೀವನಿಗೆ ವಿಶ್ವ ತೈಜಸ್ಸ ಪ್ರಾಜ್ಞ ಮೂರು ಅವಸ್ಥೆಗಳಲ್ಲಿ ಮೂರು ಸ್ಥಿತಿಗಳು ಹೆಸರುಗಳು ಅದು ಯಾವುದೂ ಅಲ್ಲ ಅವಿದ್ಯಾತ್ಮಕತ್ವ ತ್ರಯಾಣ ತುರಿಯ ಯಾಕಂದರೆ ಇವು ಮೂರು ಕೂಡ ಅವಿದ್ಯಾತ್ಮಕವಾಗಿರ್ತವೆ ಯಾಕಂದರೆ ಒಂದು ಅವಸ್ಥೆಯಲ್ಲಿರುವಂಥ ಇನ್ನೊಂದು ಅವಸ್ಥೆಯಲ್ಲಿ ಮಿಥ್ಯೆ ಅಂತ ತುರುತ್ತದೆ ಹಾಗಾಗಿ ಇವು ಮೂರು ಮಿಥ್ಯೆಯೇ ಅವಿದ್ಯಾತ್ಮಕವಾದ ಅಜ್ಞಾನದಲ್ಲಿ ಕೂಡಿರತಕ್ಕಂಥದ್ದು ವಿದ್ಯೆಯನ್ನು ಕುಡಿದುದಲ್ಲ ನಾಲ್ಕನೆಯವನೇ ನಾನು ತುರಿಯ ಯಾವುದು ವಿಶ್ವ ತೈಯಸ ಪ್ರಾಜ್ಞ ವಿಶ್ವಾನರ ತೈಯಸ ಪ್ರಾಜ್ಞ ಅಲ್ಲ ನಾನು ಯಾರು ತುರಿಯ ಆದ್ದರಿಂದ ತಾನೊಬ್ಬನೇ ಉಳಿದುಕೊಂಡಿರುವ ಕೇವಲ ಶಿವನು ನಾನು ತದೇಕು ಅವಶಿಷ್ಟ ಶಿವ ಕೇವಲೋಹ ಅಭಿವ್ಯಾಪಕತ್ವ ಹಿತತ್ವ ಪ್ರಯೋಗಾತ್ ಅಭಿವ್ಯಾಪಕತ್ವದ್ ಹಿತತ್ವ ಪ್ರಯೋಗಾತ್ ಅಪ್ ಅಪಿ ವ್ಯಾಪಕವಾ ತತ್ವ ಪ್ರಯೋಗಾತ್ ಹಾಗು ಆಗ್ತದೆ ಸ್ವತ ಸಿಭಾನ್ಯಾಶ್ರಯತ್ವಾ ಜಗತ್ತು ತದನ್ಯ ತದೇಕೋವಶಿಷ್ಟಶಿವಲೋಹ್ ಆತ್ಮನು ವ್ಯಾಪಕನಾಗಿರುವುದರಿಂದಲೂ ಹಿತತ್ವದ ಸಂಬಂಧವಿರುವುದರಿಂದಲೂ ಅದರಿಂದ ಹಿತವಾಗುವುದರಿಂದಲೂ ಆತ್ಮಜ್ಞಾನದಿಂದ ಸ್ವತಃ ಸಿಧತಸಿದ್ಧತ್ವ ಇರುವುದರಿಂದ ಸ್ವಯಂಸಿವಾದದ್ದು ಆತ್ಮ ಹ್ಞೂ ಅದಕ್ಕಿನ್ನೊಂದು ಪ್ರಮಾಣ ಇಲ್ಲ ಅನುಬಹುಗಮ್ಯ ಕೇವಲ ಅನನ್ಯ ಆಶ್ರಯತ್ವಾತ್ ಅವನಿಗೆ ಇನ್ನೊಂದು ಆಶ್ರಯ ಇಲ್ಲದ್ರಿಂದಲೂ ಎಲ್ಲದಕ್ಕೂ ಅವನೇ ಆಶ್ರಯವಾಗಿರುವುದರಿಂದಲೋ ಜಗತ್ತು ತತ್ಸಮಸ್ತಂ ತದನ್ಯ ಅವನಿಗಿಂತ ಬೇರೆಯಾದ ಈ ಜಗತ್ತೆಲ್ಲವೂ ತುಚ್ಛವೇ ತದೇಕೋ ಅವಶಿಷ್ಟ ಶಿವ ಕೇವಲ ಹೋಮ ಆದ್ದರಿಂದ ತಾನೊಬ್ಬನೇ ಎಲ್ಲವನ್ನೂ ಕಳೆದು ಉಳಿದಿರುವ ಕೇವಲ ಶಿವನು ನಾನು ಅಂತ ಹೇಳ್ತೇನೆ ನ ಚೈಕಂ ತದನ್ಯದ್ವಿತೀಯ ಕುತ ನವಾ ಕೇವಲ ಕೇವಲ ಶೂನ್ಯೂನ್ಯದ್ವೈತಕರ್ವೇದಾಂತಸಂಬ್ರವೀಮಿ ಅದು ಒಂದೇ ಅಲ್ಲ ನೇಕಂ ತದನ್ಯತ್್ಯಾತ್ ಅದಕ್ಕೆ ಎರಡನೇದಾದ ಬೇರೊಂದು ಎಲ್ಲಿರಬೇಕು ಅದು ಒಂಟಿ ಅಲ್ಲ ಮತ್ತೊಂದ್ರ ಜೊತೆ ಇರುವುದು ಇಲ್ಲ ನಾ ಕೇವಲ ಆಕೇವಲತ್ವ ಅದು ಶೂನ್ಯವಲ್ಲ ನಾ ಶೂನ್ಯಂ ನಶೂನ್ಯಂ ಅದ್ವೈತಕತ್ವಾದು ಅದ್ವೈತವಾಗಿರುವುದರಿಂದ ಅಶೂನ್ಯವೂ ಅಲ್ಲ ಅಂದರೆ ಶೂನ್ಯ ಅಂದರೆ ಸೊನ್ನೆ ಅಲ್ಲ ಏನು ಇಲ್ಲದಿರುವಿಕೆಯೂ ಅಲ್ಲ ಅದ್ವೈತ ಸ್ವರೂಪವಾಗಿರುವುದರಿಂದ ಏಕಮೇವ ಅದ್ವೈತ ಸ್ವರೂಪವಾಗಿರುವುದರಿಂದ ಅಶೂನ್ಯವೂ ಅಲ್ಲ ಅದು ಇದೆ ಅದು ಇಲ್ಲದಿರುವುದೂ ಅಲ್ಲ ಹಾಗೆ ಇರುವಂಥದ್ದು ಅಲ್ಲ ಅಂಥೇಳಿ ಅಶೂನ್ಯವೂ ಅಲ್ಲ ಶೂನ್ಯವಲ್ಲದಿರುವಂಥದ್ದು ಅಲ್ಲ ಅಂತ ಹೇಳ್ತಾ ಇದ್ದೇವೆ ಅಂದರೆ ಏಕ ಅದು ಒಂದೇ ಸರ್ವ ವೇದಾಂತಗಳಲ್ಲಿ ಸಿದ್ಧವಾಗಿರುವ ಆತ್ಮತತ್ವವನ್ನು ಏನೆಂದು ಹೇಳಲಿ ಸರ್ವ ವೇದಾಂತ ಸಿದ್ಧಂ ಕಥಂಬ್ರವೀಮಿ ಅದನ್ನು ಏನು ಅಂತ ಹೇಳಲಿ ಅವರ್ಣನೀಯ ಅದು ವರ್ಣಿಸಲಿಕ್ಕೆ ವಿವರಿಸಲಿಕ್ಕೆ ಸಾಧ್ಯ ಅವಾಚ್ಯ ಅಂತೇಳಿ ಅಲ್ಲ ಅನಿರ್ವಾಚ್ಯ ಹ್ಞೂ ಅವಾಚ್ಯ ಅಂದರೆ ಹೇಳಬಾರದ್ದು ಅನಿರ್ವಚನೀಯ ಹೇಳಲು ಮಾತಿನಲ್ಲಿ ಹೇಳಲು ಸಾಧ್ಯವಿಲ್ಲದ್ದು ಮನಸ್ಸು ಮಾತು ಗಳಿಗೆ ನಿಲುಕದ್ದು ಯಥೋ ಆಚೋ ನಿವರ್ತಂತೆ ಅಪ್ರಾಪ್ಯ ಮನಸಾಸಹ ಅಂತ ಹೇಳಿದಾಗ ಯಾವ ವಿಚಾರದಲ್ಲಿ ಮನಸ್ಸು ಮತ್ತು ಮಾತುಗಳು ಏನು ಬಲಹೀನವಾಗ್ತವೋ ಅಥವಾ ಯಾವ ವಿಚಾರದಲ್ಲಿ ಯಾವ ವಿಚಾರದ ಬಗ್ಗೆ ಚಿಂತಿಸಲಿಕ್ಕೂ ಮನಸ್ಸಿಗೆ ಸಾಧ್ಯವಿಲ್ಲವೋ ಮನಸ್ಸು ಅಲ್ಲಿವರೆಗೆ ಮುಟ್ಟೋದಿಲ್ವೋ ಹಾಗೆ ಯಾವ ವಿಚಾರದಲ್ಲಿ ಮಾತು ಕೂಡ ಅದನ್ನ ಯಥಾರ್ಥ ಸ್ವರೂಪವನ್ನು ಹೇಳಲಿಕ್ಕೆ ಆಗೋದಿಲ್ವೋ ಅದೇ ಆತ್ಮತತ್ವ ಅಂತೇಳಿ ಅದೇ ಪರ ಬ್ರಹ್ಮ ಬ್ರಹ್ಮತತ್ವ ಇಲ್ಲಿಗೆ ನಿರ್ವಾಣ ದಶಕ ಮುಗಿಯಿತು ಶ್ರೀ ಶಂಕರಾಚಾರ್ಯರ ಚರಣಾರವಿಂದಗಳಿಗೆ ಮತ್ತು ಶರಣು ಶರಣಾರ್ಥಿಗಳು ಶ್ರೀ ಶ್ರೀ ಸಚ್ಚಿನಾರ ಸರಸ್ವತಿ ಸ್ವಾಮೀಜಿಗಳ ಚರಣಾರ್ವಿಂದಗಳಲ್ಲಿ ಮತ್ತೆ ಶರಣು ಹೊಂದುತ್ತಾ ಇದ್ದೇವೆ ಇದು ಮೋಹ ಮತ್ತು ನಿರ್ವಾಣ ದಶಕ ಅಂಥೇಳಿ ನಾವು ನೋಡಿರತಕ್ಕಂಥದ್ದು ವೇದಾಂತದ ವೇದಾಂತದಲ್ಲಿ ಹೊಸದಾಗಿ ಪ್ರವೇಶ ಮಾಡ್ತಾ ಇರತಕ್ಕಂಥವರಿಗೆ ಆಧ್ಯಾತ್ಮ ಗ್ರಂಥಾವಳಿ ಒಳನರಸೀಪುರ ಇವರು ಸಿದ್ಧಪಡಿಸಿರತಕ್ಕಂತಹ ಶ್ರೀ ಶ್ರೀ ಸತ್ಯನಾರಂದನ ಸರಸ್ವತಿ ಸ್ವಾಮೀಜಿಗಳ ಕೃತಿಗಳನ್ನು ನಾವು ನೋಡ್ತಾ ಇದ್ದೇವೆ ಹೊಸದಾಗಿ ವೇದಾಂತದ ಪ್ರವೇಶವನ್ನು ಮಾಡ್ತಾ ಇರತಕ್ಕಂಥವರು ಅನುಕೂಲವಾಗಿರ್ತಕ್ಕಂತಹದು ಹಂತ ಇದರಲ್ಲಿ ಮೋಹ ನಾವು ನೋಡಿದೆವು ಇನ್ನು ಮುಂದೆ ಶ್ರೀ ಸತ್ಯನಾರನ ಸರಸ್ವತಿ ಸ್ವಾಮೀಜಿಗಳವರ ಇನ್ನೊಂದು ಕೃತಿ ಮೂಲ ರಾಮಾಯಣಂ ಅಂಥೇಳಿ ಭಾವಾರ್ಥ ಮತ್ತು ಟಿಪ್ಪಣಿಗಳೊಡನೆ ಸ್ವಾಮೀಜಿಗಳ ಒಂದು ದೃಷ್ಟಿಯಲ್ಲಿ ಮೂಲ ರಾಮಾಯಣ ಇದನ್ನು ಸಂಪೂರ್ಣವಾಗಿ ಕನ್ನಡಿಸಿ ಭಾವಾರ್ಥ ಸಮೇತ ಅದನ್ನು ಅವರು ಪ್ರಕಟಿಸಿದ್ದಾರೆ ಅಧ್ಯಾತ್ಮ ಪ್ರಕಾಶನ ಕಾರ್ಯಾಲಯದವರು ಅದನ್ನು ನಾವು ಮುಂದಿನ ದಿವಸಗಳಲ್ಲಿ ನೋಡೋಣ ಹರಿ ರಾಮ ಶ್ರೀ ಶಂಕರ ಅರ್ಪಿತ ಮಸ್ತು ಶ್ರೀ ಸಚ್ಚಿದಾನಂದ ಓಂ ದತ್ಸತ್